ಪುರುಷ ಪ್ರತ್ಯಯಗಳು ಅಂತ ವ್ಯಾಕರಣದಲ್ಲಿ ಅದು ಯಾವ ವ್ಯಾಕರಣದಾದರೂ ಅಂತ ಅದು ಕನ್ನಡ ಆಗ್ಬೋದು ತೆಲುಗು ಆಗ್ಬೋದು ತಮಿಳ್ ಆಗ್ಬೋದು ಮರಾಠಿ ಆಗ್ಬೋದು ಪುರುಷ ಪ್ರತ್ಯಯಗಳು ಅಂತ ನಾನು ನಾವಿಬ್ಬರು ನಾವೆಲ್ಲ ನೀನು ನೀವಿಬ್ಬರು ನೀವೆಲ್ಲ ಅವರು ಅವರಿಬ್ಬರು ಅವರ आवाम, आवा भय तम युवा सह ते पुष प्रत्ययो व्यवहार के उपयोग बढ़ते यू गिटे अंत आज अहंकार अल अब ಕಮ್ಯುನಿಕೇಶನ್ ಪ್ರತ್ಯಯ ಭಾಷಾ ಪ್ರತ್ಯಯ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಾನು ನಮ್ದು ನಿಮ್ದು ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳಿ ಈ ಭಾಷಾ ಉಪಯೋಗಕ್ಕೆ ಬರ್ತದೆ ಈ ವ್ಯಾಕರಣ ಉಪಯೋಗಕ್ಕೆ ಬರ್ತದೆ ಅರ್ಥ ಆಯ್ತಲ್ಲ ಈಗ ನಾನು ಗದ್ದೆಗೆ ನೀರು ಬಿಟ್ಟು ಬಂದೆ ಅಂತ ಹೇಳೋ ಬದಲು ಇನ್ನು ಬೇರೆ ಯಾವ ರೀತಿಯಲ್ಲಿ ಹೇಳಬೇಕಿನ್ನ ಇನ್ನು ಯಾವ ಬೇರೆ ಇನ್ನು ಯಾವ ರೀತಿಯಲ್ಲಿ ಹೇಳಬೇಕು ನೀವು ಹೇಳಿ ನೋಡೋಣ ಕಮ್ಯುನಿಕೇಶನ್ ನಮ್ ನಮ್ದು ನಿಮ್ದು ಭಾಷಾ ಸಂಬಂಧ ಎಸ್ಟಾಬ್ಲಿಷ್ ಆಗ್ಬೇಕು ನೀರು ಗರ್ಜೆಗೆ ನೀರು ಬಿಟ್ಟು ಬಂದೆ ಯಾರು ಗರ್ಜೆಗೆ ನೀರು ಬಿಟ್ಟು ಬಂದೆ ಬಾರಿ ಕೆಲ ನಾನು ನಾನಂತೂ ತೋರಿಸ್ತೀನಿ ಈ ಪುರುಷ ಪುತ್ರ ನಾನು ಎನ್ನುವುದನ್ನ ಪ್ರಯೋಗಿಸದೆ ಪ್ರತ್ಯೇಕಗಳನ್ನು ಪ್ರಯೋಗಿಸ್ಲಿಕ್ಕೆ ಬರ್ತದ ಬಂದೆ ಅಂದ್ರೆ ಅಲ್ಲಿ ಹೊಟ್ಟೆ ಆಗಲಿ ನಾನು ಅನ್ನೊಂದು ಇದ್ದೇ ಇರ್ತದೆ ನೀರು ಬಿಟ್ಟೆ ಅಂತ ಹೇಳಿದಾಗ ಅಲ್ಲಿ ನಾನೊಂದು ಇದ್ದೇ ಇರ್ತದೆ ನಾನು ಎನ್ನುವುದನ್ನ ಪ್ರಯೋಗಿಸದೆ ನಾನು ಎನ್ನುವುದನ್ನ ಆಶ್ರಯವಾಗಿ ಇಟ್ಟುಕೊಳ್ಳದೆ ನೀನು ಇಲ್ಲ ನಾವಿಬ್ಬರೂ ಇಲ್ಲ ನಾವೆಲ್ಲ ಇಲ್ಲ ನೀವೆಲ್ಲ ಇಲ್ಲ ಯಾವ ಪ್ರತ್ಯಯಗಳು ಕೆಲಸ ಮಾಡಬೇಕು ಹಾಗಾದರೆ ಚಂದಾಗಿ ತೋರಿಸ್ತಾರೆ ಒಂದುವೆ ಈ ನಾನುವಿನ ಮೂಲ ಏನು ಅಂತ ನಾವು ಶೋಧಿಸಿದ್ದೆ ಆದರೆ ಏನಾಗ್ತದೆ ತದ ಯುಷ್ಮ ಮತಿ ವರ್ಜಿತ ಇವು ಎಲ್ಲವುಗಳಿಂದ ರಹಿತವಾದ ಇನ್ ದಿ ವೇಕ್ ಆಫ್ ಐ ದಿ ಸೆಲ್ಫ್ ನಾಟ್ ಆಸ್ ಅ ಬಾಡಿ ಶರೀರ ಸಹಿತ ಅಲ್ಲ ಮನಸ್ಸು ಬುದ್ಧಿ ಸಹಿತ ಅಲ್ಲ ನಾನು ಆಸ್ ಅ chaitanya, ನಾನು ಚೈತನ್ಯ ಮಾತ್ರ ಅನ್ನವ ಎಚ್ಚರದಲ್ಲಿ ಯುಷ್ಮತ್ ಅಸ್ಮತ್ ತಸ್ಮತ್ ಎಲ್ಲ ಬುದ್ಧಿಗಳು ಏನಾಗ್ತವೆ ವರ್ಜಿತ ಏಕಾಸ್ಥಿತಿ ಜ್ವಲಂತಿ ಒಂದೇ ಒಂದು ಚೇತನು ಬೆಳಗುತ್ತಾ ಇರುತ್ತದೆ ಬೆಳಗುತ್ತಾ ಇರುತ್ತದೆ ಬೆಳಗುತ್ತಾ ಇರುತ್ತದೆ ಸಹಜ ಅದೇ ನಮ್ಮ ಸಹಜತೆ ಆ ಸತ್ಯ ನಮ್ಮ ಸಹಜತೆ ಕೇವಲ ಚೈತನ್ಯ ಮಾತ್ರವಾದಂತಹ ಆ ಸತ್ಯ ನಮ್ಮ ಸಹಜತೆ ಈಗ ಇನ್ನೊಂದು ವಿಷಯಕ್ಕೆ ಬರ್ತಾರೆ ಅದೇ ವಿಷಯನೇ ಸದರ್ಶನ ಪ್ರತಿಯೊಂದು ಶ್ಲೋಕದಲ್ಲಿ ನಮಗೆ ದರ್ಶನ ಆಗ್ತದೆ ಯಾರ್ದು ಸಟ್ ಬಾಕಿ ದರ್ಶನ ಆಗೋ ಅವಶ್ಯಕತೆ ಇಲ್ಲ ಹೇಗೆ ಅವೆಲ್ಲ ಈ ಪ್ರತ್ಯಕ್ಷವಾಗಿಲ್ಲ ಲಭ್ಯವೇ ಇವೆ ಲಭ್ಯ ಇಲ್ಲದೆ ಅಂತದ್ದು ಒಂದೇ ಒಂದು ಲಭ್ಯ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಸದಾ ಲಭ್ಯ ಸದಾ ಲಭ್ಯ ಇದ್ರೂ ಕೂಡ ಲಭ್ಯ ಇಲ್ಲ ಅಂತ ನಾವು ಹುಡುಕ್ತಾ ಇದ್ದೇವೆಲ್ಲ ಆದ್ದರಿಂದ ಇನ್ನೊಂದು ಏನು ಬೇಕಾಗಿಲ್ಲ ಅದು ಒಂದೇ ಬೇಕಾಗಿದೆ ಹೊರತುಪಡಿಸಿ ಇನ್ನುಳಿದು ಲಭ್ಯ ಇದೆ ಆ ನಮಗೆ ಬೇಕಾದಂತಹ ಸತ್ ದರ್ಶನವನ್ನ ಪತ್ತಿನ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ ಈ ಶ್ಲೋಕ ನೋಡಿ ಚಂದ್ರವಾಗಿದೆ ೂತಂ್ಯವತ್ಸವರ್ತ ಹಾಸ್ ಗತಭಾ ಚರ್ಚಾ ವಿನೈಕ್ಯಾ ಗಣನೀವೋಕೆ ಭೂತತ್ವಕಾಲ ತದರ್ತಮನ ವಿವ್ಯಾಂ ಸ್ಯಾತ ಭವಿ ಚರ್ಚಾ ವಿನೈಕ್ಯಾ ಗಣನೇವ ಲೋಕೆ ಯಾರು ಆಲಿಸ್ಬರ್ತಾರೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಯಾವ ಪಾರ್ಟಿ ರೂಲ್ ಮಾಡ್ತದೆ ಭವಿಷ್ಯದ ವಿಚಾರವೂ ವರ್ತಮಾನ ವಿಚಾರ ಆ ಭವಿಷ್ಯ ಅನ್ನೋದು ಮುಂದ ಒಂದು ಕಾಲ ಒಂದು ಸಮಯ ಒಂದು ಪರಿಮಿತಿಯಲ್ಲಿ ಅದು ಕೂಡ ವರ್ತಮಾನ ಆಗಿ ಹಿಂದೆ ಒಂದು ಕಾಲ ಇತ್ತಲ್ವೋ ವಾಷ್ಪೇ ಕಾಲ ಆ ವಾಷೈ ಕಾಲ ಅನ್ನೋದು ಅದು ಕೂಡ ವರ್ತಮಾನವನ್ನು ಬಿಟ್ಟುಕೊಟ್ಟಿತ್ತ ಹೇಳ್ತಾರೆ ಭೂತಂ ಭವಿಷ್ಯತ್ ಚಂದ್ರ ಮತ್ತು ಭೂತಂ ಚ ಭವಿಷ್ಯತ್ ಕಳೆದೋದ ಕಾಲ ಮುಂಬರುವ ಕಾಲ ಇವು ಸ್ವಕಾಲೇ ಭವತ ಇವು ವರ್ತಮಾನದಲ್ಲೇ ಇರ್ತವೆ ವರ್ತಮಾನವನ್ನು ಬಿಟ್ಟುಕೊಟ್ಟು ಭೂತಕಾಲವೂ ಆಗಿಲ್ಲ ವರ್ತಮಾನವನ್ನು ಬಿಟ್ಟುಕೊಟ್ಟು ಭವಿಷ್ಯತ್ತು ಆಗೋದಿಲ್ಲ ಆದರೆ ವರ್ತಮಾನಸ ಬಿಹಾಯ ಅದನ್ನು ಬಿಟ್ಟುಕೊಟ್ಟು ಜನ ಎಷ್ಟೊಂದು ಹರಟೆ ಹೋಗಿರ್ತಾರಪ್ಪ ಎಷ್ಟೊಂದು ಮಾತಾಡ್ತಾರೆ ಯಾರ ಬಗ್ಗೆ ಭೂತ ಭವಿಷ್ಯಗಳ ಬಗ್ಗೆ ಓಂತ ಮಾತಾಡ್ತಾರೆ ಹಾಸ್ಯಾನ ಕಿಂಸ ಇದನ್ನೆಪಾಟಲಾಗುವೆ ಇದೊಂದು ಆಭಾಸ ಅಲ್ಲವೇ ಯಾವ ಬಗ್ಗೆ ಗತಭಾವಿ ಚರ್ಚ ಆಗಿ ಓದದ್ರ ಬಗ್ಗೆ ಆಗಲಿ ಅಥವಾ ಮುಂದೆ ಆಗುವುದರ ಬಗ್ಗೆ ಆಗಲಿ ಚರ್ಚೆ ಮಾಡ್ತಾರಲ್ವೋ ಇದು ಹಾಸ್ಯಾಸ್ಪದವಲ್ಲವೇ ಯಾರಾದರೂ ವಿನಾ ಏಕ ಸಂಖ್ಯಾ ಗಣನೆಯುಕಿ ಒಂದು ಸಂಖ್ಯೆಯನ್ನು ಬಿಟ್ಟುಕೊಟ್ಟು ಯಾರಾದರೂ ಲೆಕ್ಕ ಮಾಡ್ತಾರೆ ಒಂದು ಬಿಟ್ಟು ಒಂದು ಸಂಖ್ಯೆ ಹೇಳು ಒಂದು ಬಿಟ್ಟು ಒಂದು ಸಂಖ್ಯೆ ಹೇಳೋದು ಎರಡಂದ್ರೂ ಅದ್ರ ಒಂದಿರ್ತದೆ ಐದಂದ್ರೂ ಒಂದಿರ್ತದೆ ನೂರಂದ್ರು ಅದು ಒಂದಿರ್ತದೆ ನೂರ ಎಪ್ಪತ್ತಂದ್ರು ಒಂದಿರ್ತದೆ ಒಂದು ಬಿಟ್ಕೊಟ್ಟು ಯಾರಾದ್ರೂ ಲೆಕ್ಕವನ್ನು ಮಾಡಲಿಕ್ಕೆ ಆಗ್ತದೆ ಒಂದು ಒಂದು ಇಲ್ಲದೆ ಇರುವುದು ಯಾರು ಹೇಳುದು ಸಮಿ ಸೊನ್ನೆ ಅಂತ ಒಂದು ಇಲ್ಲದೆ ಇರುವುದು ಸೊನ್ನೆ ಹೇಳ್ತಾರೆ ಶರಣರು ಹೇಳ್ತಾರೆ ಒಂದು ಇಲ್ಲದ ಬಿಂದುವ ತಂದೆ ಇಲ್ಲದ ಕಲ್ಲನ ಮಾತೆಯಿಲ್ಲದ ಜಾತನ ಮಾತೆಯಿಲ್ಲದ ಜಾತನ ಮೂವರಲಿಯದ ವೃದ್ಧನ ಯಾವತ್ತೋರು ಗುಹೇಶ್ವರ ಅಲ್ಲ ಪ್ರಭು ತಾವತ್ತೋರು ಗುಹೇಶ್ವರ ಯಾವನು ಯಾವನಲ್ಲಿ ಒಂದು ಇಲ್ಲದೆ ಇದ್ದಾನೆ ನೀವು ಏನಾದ್ರೂ ಅಲ್ಲೇನ ಕೇಳಿ ಪ್ರಶ್ನೆಗೆ ಒಂದು ಇಲ್ಲದೆ ಸಂಖ್ಯಾ ಲೆಕ್ಕಕ್ಕೆ ಹೋಗಕ್ಕೆ ಅಂತ ಹೇಳಿದಾಗ ನೀವು ಆಗ್ತದೆ ಅಂತ ಹೇಳಿ ಆತ್ಮ ಅದು ಹಾಲು ಕೊಟ್ಟಷ್ಟು ಅನ್ನ ಆಗ್ತಿತ್ತು ಯಾಕಂದ್ರೆ ಅದು ಒಂದು ಇಲ್ಲ ಅಲ್ಲಿ ಯಾವುದೂ ಇಲ್ಲ ಅದ ಆಂಚಾರದು ಇಲ್ಲವೇ ಇಲ್ಲ ಅಂತಿಲ್ಲ ಅದು ಸಂಖ್ಯಾ ಅದು ಲೆಕ್ಕಕ್ಕಿದೆ ಅದಿಲ್ಲದೆ ಇಲ್ಲಿ ಯಾವ ಲೆಕ್ಕಕ್ಕಿಲ್ಲ ಒಂದು ಇಲ್ಲದ ಬಿಂದುವ ತಂದೆ ಇಲ್ಲದ ಕಂದನ ತಂದೆ ಇಲ್ಲ ಆದ್ರೂ ಇವನು ಎಲ್ಲರಲ್ಲಿ ಕೂಡ ಬಾಲವತ ಗುಣಮತ್ತವತ ಇವನು ಹೇಗಿದ್ದಾನೆ ಒಂದು ಮಗು ನಿಂತಿದ್ದಾನೆ ಎಲ್ಲರ ಹೃದಯದಲ್ಲಿ ಒಂದು ಮಗು ನಿಂತಿದ್ದಾನೆ ಮಾತೆ ಇಲ್ಲದ ಜಾತನ ತಾಯಿ ಇಲ್ಲದೆ ಹುಟ್ಕೋತಾನೆ ಆತ್ಮನಿಗೆ ತಾಯಿಯ ಆತ್ಮನ ತಾಯಿಯಾಗ್ಲಿ ಆತ್ಮ ತಾಯಿ ಇಲ್ಲ ಹಾಗೆ ಅವ್ರಿಗೆ ಇಲ್ಲೇ ಇಲ್ಲ ಅಂತ ಆಯ್ತಲ್ಲ ಅದಕ್ಕೆ ಮಾತ ಇಲ್ಲದ ಜಾತನ ಈ ಮೂವರು ಅರಿಯದ ಮುಗ್ಧ ಅವನಿಗೆ ತಂದೆ ಅಂದ್ರೂ ಗೊತ್ತಿಲ್ಲ ತಾಯಿ ಅಂದ್ರೂ ಗೊತ್ತಿಲ್ಲ ಹುಟ್ಟೋದಂದ್ರೂ ಗೊತ್ತಿಲ್ಲ ಈ ಮೂವರರಿಯದ ಮುಗ್ಧನ ಆ ಆತ್ಮನ ಆ ಪರಬ್ರಹ್ಮನ ಸಾವತ್ತೋದು ಗೃಹೇಶ್ವರ ಅದು ಏನು ತೋರಿಸ್ಕೊಳ್ಳಪ್ಪ ಏ ಗೃಹಂತ ಈಶ್ವರ ಅಂತೇಳಿ ಪ್ರಾರ್ಥಿಸಿದ ನಾವು ಕಾಣ್ತೀವಿ ಅದರಿಂದ ಒಂದನ್ನ ಬಿಟ್ಟುಕೊಟ್ಟು ಯಾರಾದರೂ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಕ್ಕಾಗ್ತದ ಎಷ್ಟು ಸಂಖ್ಯೆಗಳನ್ನ ಲೆಕ್ಕ ತೊಗೊಳ್ಳಿಕ್ಕಾಗ್ತದೆ ಸಾರಿ ಒಂದು ಬಿಟ್ಟು ಏನು ಲೆಕ್ಕ ಮಾಡಲಿಕ್ಕೆ ಆಗೋದೇ ಇಲ್ಲ ಈ ವರ್ಣ ವಾಪಸ್ ವರ್ತಮಾನವಿಲ್ಲದೆ ಭೂತ ಇಲ್ಲ ವರ್ತಮಾನವಿಲ್ಲದೆ ಭವಿಷ್ಯತ್ ಇಲ್ಲ ಆದರೂ ಕೂಡ ಭೂತ ಭವಿಷ್ಯತ್ಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತಂದ್ರೆ ಇದು ಹಾಸ್ಯಾಸ್ಪದವಾದಂಥದ್ದು ಎಂದಾದರೂ ಸಾಧ್ಯವೇ ಒಂದು ಸಂಖ್ಯೆ ಇಲ್ಲದೆ ಅನೇಕ ಸಂಖ್ಯೆಗಳು ಲೆಕ್ಕ ತೆಗೆದುಕೊಳ್ಳುವುದು ಎಂದಾದರೂ ಸಾಧ್ಯವೇ ಅನ್ನುವ ಒಂದು ಸಂದೇಹ ಪ್ರಶ್ನೆ ನೀಡುತ್ತಾರೆ ವರ್ತಮಾನದಲ್ಲಿ ಕೂಡ ಮತ್ತೆ ಏನಾಗ್ತದೆ ಕಳೆದು ಹೋದ ಗಂಟೆಗಳು ಮುಂಬರುವ ಗಂಟೆಗಳು ಗುಡ್ ಮಾರ್ನಿಂಗ್ ಯಾವಾಗ ಹೇಳಿದ್ರು ಭೂತಕಾಲದಲ್ಲಿ ಹೌದಲ್ಲ ಈಗ ಮಧ್ಯಾಹ್ನ ನಾಲ್ಕೂವರೆ ಆಗಿದೆ ಗುಡ್ ಮಾರ್ನಿಂಗ್ ಯಾವಾಗ ಹೇಳಿದೀನಿ ಸ್ವಾಮಿ ಬೆಳಗ್ಗೆ ಸ್ವಾಮಿ ಆ ಬೆಳಗ್ಗೆ ಅನ್ನೋದು ಅದು ಈಗ ಕಳೆದೋದ ಕಾಲ ಹೌದ ಆವಾಗ್ಲಾನ ಅವಾಗ ಹೊತ್ತು ಮಾಡೋದಿಲ್ಲ ಓಕೆ ಇವತ್ತು ರಾತ್ರಿ ಏನ್ ಪ್ಲಾನ್ ಇದೆ ವಾಕಿಂಗ್ ಈ ಕಡೆ ಹೋಗೋಣ ಆ ಕಡೆ ಆ ಹೋಗೋಣ ಪ್ಲಾನಿಂಗ್ ಮಾಡ್ತಾ ಇದೆ ಸ್ವಾಮೀಜಿ ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ನಾ ಹೇಳಿದ್ದೇನೆ ಬಗ್ಗೆ ರಾತ್ರಿ ವಾಕಿಂಗ್ ಹೋಗ್ಬೇಡ್ರಿ ನಾಟ್ ಎ ಗುಡ್ ಟೈಮ್ ಏಕೆಂದ್ರೆ ಮಲಗೊಂಡೊಳಗೆ ಇನ್ವೇರಿಯೇಬಲಿ 99% ನೈನ್ ಪರ್ಸೆಂಟ್ ಸರ್ಕಾರ ಪ್ರಸಾದ ಸಿಕ್ಕಿರ್ತದೆ ಅಂಡ್ ಯಾರು ಶುದ್ಧಿಯೊಳಗಿರೋದಿಲ್ಲ ನಂಬರ್ ಒನ್ ಸ್ವಾಮಿ ನಾವು ಒಳಗಡೆ ವಾಕಿಂಗ್ ಮಾಡ್ತೇವೆ ರಾತ್ರಿ ಮಾಡಬೇಡ್ರಿ ಇಲ್ಲಿ ಹಾವುಗಳು ಸಾಕಷ್ಟಿತ್ತು ನಾವು ನಿಮಗೆ ಬರೋಕೆ ಮುಂಚೆ ನಾವು ಹೇಳಿದ್ರೆ ನೀವು ಬರೋದ್ರಿ ಕೊಡ್ತಿದ್ವಿ ಆದ್ರೆ ನಾವು ಯಾಕೆ ಹೇಳಿಲ್ಲ ಅಂತ ನೀವು ಬರಬೇಕಾಗಿತ್ತು ಏನು ಮಾಡೋದಿಲ್ಲ ನಾವು ಇರ್ಲಿಕ್ಕಂತೆ ಈಗ ಇಪ್ಪತ್ತಾರು ವರ್ಷ ಆಯ್ತು ಮಾಮಾಜಿ ಹಾವಿನ ಮೇಲೆ ನಿಂತ್ಕೊಂಡಿದ್ದೆ ಅದು ಕಸಲ್ಕೊಂಡು ಆಚೆಗೆ ಹೋದೇವೆ ನಾ ನಾಗ ಹಾವು ಇಲ್ಲಿರೋ ಎಲ್ಲವೂ ಕಾಳಿಂಗ ಸರ್ಪ ಅಥವಾ ನಾಗ ಬ್ಲ್ಯಾಕ್ ಕೊಬ್ಬರ ಆಯ್ದ ಐದರ ಬ್ಲ್ಯಾಕ್ ಕೊಬ್ರ ಆರ್ ಕೊಬ್ರ ಬೇರೆ ಯಾವ ಹಾವುಗಳು ಇವೆ ಅವು ಸಹಸ್ರಾರು ಮರಿಗಳ ಎಲ್ಲಿ ಬೇಕಾದ್ರೆ ಯಾವ ಬೇಕಾದಾಗ ಬರ್ತಾವೆ ಮಳೆ ಬಿದ್ದಂಗೆ ಬೀಳ್ತಾವೆ ದಬ್ಬ ದಬ್ಬ ಬೀಳ್ತವೆ ಹೆದರ್ಬೇಡ್ರಿ ಏನೂ ಆಗುದಿಲ್ಲ ಕಾಯ್ತವ ಇಡೀ ಪ್ರಾಪರ್ಟಿನ ಚೆನ್ನಾಗಿ ಕಾಯ್ದಾಗ್ತದೆ ನಿಮಗೆ ಏನು ಮಾಡೋದಿಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಅವು ಏನೂ ಮಾಡೋದಿಲ್ಲ ಹೆದರ್ಕೋಬೇಡ್ರಿ ಆದ್ರೆ ಅಂತ ತಿಳ್ಕೊಂಡು ಏನು ಮಾಡೋದು ಸ್ವಾಮಿ ಅಲ್ಲಿ ಇಡಿದೆ ಅದನ್ನ ನೀನು ಇದೆ ಅಂತ ಅಂತ ಬುದ್ಧಿ ಬೇಡ ಯು ಜಸ್ಟ್ ಬೀಜ್ ನಾರ್ಮಲ್ ಕೈಯ ಬಂದು ಬ್ಯಾಟ್ರಿ ಇರ್ಬೋದು ಸೊ ರಾತ್ರಿ ಪ್ಲಾನಿಂಗ್ ಏನಪ್ಪ ಒಂದೇನ ಪ್ಲಾನ್ ಮಾಡಿದ್ವಿ ಆ ರಾತ್ರಿ ಪ್ಲಾನಿಂಗ್ ಮಾಡಿದ್ದು ಪ್ಲಾನ್ ಅನ್ನುವಂಥದ್ದೇನಿದೆ ಆ ಸಮಯದಲ್ಲಿ ವರ್ತಮಾನದಲ್ಲಿರ್ತದೋ ಇಲ್ಲ ವರ್ತಮಾನದಲ್ಲಿರ್ತದ ಈಗ ಏನಾಯ್ತು ನೋಡಿ ಇವತ್ತಿನ ದಿವಸ ವರ್ತಮಾನ ಇದರಲ್ಲಿ ಬೆಳಗಿಂದು ಭೂತವಾಗೋಯಿತು ಭವಿಷ್ಯತ್ತು ಇನ್ನು ಬಂದಿಲ್ಲ ಹಾಗೆ ಈಗ ನಾವೆಲ್ಲಿದ್ದೇವೆ ಈ ವರ್ತಮಾನದಲ್ಲಿ ಕಳೆದು ಹೋದ ನಿಮಿಷಗಳು ಮುಂಬರುವ ನಿಮಿಷಗಳು ಈಗೆಲ್ಲಿದ್ದೀವಿ ಈ ನಿಮಿಷದಲ್ಲಿದ್ದೇವೆ ಈ ನಿಮಿಷದಲ್ಲಿ ಕೇಳ್ಕೊಳ್ಳಿ ಚಂದ ಕಳೆದು ಕ್ಷಣಗಳು ಮುಂಬರುವ ಕ್ಷಣಗಳು ಈಗೆಲ್ಲಿದ್ದೀವಿ ಈ ಕ್ಷಣದಲ್ಲಿದೆ ಈ ಕ್ಷಣದಲ್ಲಿ ಇದೇವಿ ಅನ್ನುವ ಎಚ್ಚರ ಕ್ಷಣಕ್ಕ ಇದೆಯೋ ನನಗಿದೆ ನನಗಿದೆ ಅಂತ ಯಾವ ನನಗಿದೆ ಶರೀರ ನನಗಿದೆಯಾ ಇದನ್ನು ಹೇಳ್ತಾರೆ ಅವರು ಅದನ್ನು ಸಂಶೋಧನೆ ಮಾಡಿ ಅಂತ ಹೇಳ್ತಾರೆ ಶರೀರ ನನಗಿದೆಯಾ ಶರೀರ ಸಾಧ್ಯತೆ ಇಲ್ಲ ಏಕೆಂದ್ರೆ ಶರೀರ ಜಡ ವಾಚ ಟೈಮು ಶರೀರ ನೋಡ್ತದೋ ಇನ್ ನಾನು ನೋಡ್ತೇನು ನಾನು ನೋಡ್ತೇನೆ ಶರೀರವೇ ಶರೀರ ನೋಡ ಪ್ರಶ್ನೆಯೇ ಇಲ್ಲ ವಾಚಿನಲ್ಲಿ ಸಮಯವನ್ನು ನಾನು ನೋಡ್ತೀನಿ ಎಚ್ಚರ ಇಟ್ಕೊಂಡು ನೋಡ್ತೀನೋ ಎಚ್ಚರ ತಪ್ಪಿ ನೋಡ್ತೀನೋ ಹಾಗಾದ ಆ ಎಚ್ಚರ ಈಗ ಮಾತ್ರ ಇದೆಯೋ ಮುಂಬರುವ ಸಮಯದಲ್ಲೂ ಎಚ್ಚರವೇನು ಘಟಿಸಿದ ಸಮಯದಲ್ಲೂ ಎಚ್ಚರವೇ ಗತಿಸಿದ ದಿನಗಳಲ್ಲಿ ಎಚ್ಚರವೇ ಮುಂಬರುವ ದಿನಗಳಲ್ಲಿ ಎಚ್ಚರವೇ ಗತಿಸಿದ ವರ್ಷಗಳಲ್ಲಿ ಎಚ್ಚರವೇ ಮುಂಬರುವ ವರ್ಷಗಳಲ್ಲೂ ಎಚ್ಚರವೇ ಗತಿಸಿದ ನನ್ನ ಆಯುಷ್ಯದ ಗತ ಕಾಲದಲ್ಲಿಯೂ ನಾನು ಎಚ್ಚರವೇ ಮುಂಬರುವ ಎಲ್ಲ ಕಾಲದಲ್ಲೂ ನಾನು ಎಚ್ಚರವೇ ಜನ್ಮಿಸುವ ಕ್ಷಣದಲ್ಲಿ ನಾನು ಎಚ್ಚರವೇ ಮರಣದ ಸಮಯದಲ್ಲಿಯೂ ಕೂಡ ನಾನು ಎಚ್ಚರವೇ ಎಚ್ಚರದ ಉದಯ ಯಾವಾಗ ಎಚ್ಚರದ ಅಷ್ಟ ಯಾವಾಗ ಆ ಎಚ್ಚರವೇ ನಾನು ಆ ಸಮಯ ನಾನಲ್ಲ ಭೂತ ಕಾಲವೂ ನಾನಲ್ಲ ಭವಿಷ್ಯ ಕಾಲವೂ ನಾನಲ್ಲ ವರ್ತಮಾನ ಕಾಲವೂ ನಾನಲ್ಲ ವರ್ತಮಾನ ಕಾಲದಲ್ಲಿಯ ವರ್ತಮಾನ ಸಮಯವೂ ನಾನಲ್ಲ ವರ್ತಮಾನ ಸಮಯದ ವರ್ತಮಾನದ ನಿಮಿಷವೂ ನಾನಲ್ಲ ವರ್ತಮಾನದ ಕ್ಷಣವೂ ನಾನಲ್ಲ ನಾನು ಎಚ್ಚರ ಮಾತ್ರ ನನ್ನ ಎಚ್ಚರದಲ್ಲಿ ಕ್ಷಣ ಇದೆ ನನ್ನ ಎಚ್ಚರದಲ್ಲಿ ನಿಮಿಷ ಇದೆ ನನ್ನ ಎಚ್ಚರದಲ್ಲಿ ಗಂಟೆಗಳಿದೆ ನನ್ನ ಎಚ್ಚರದಲ್ಲಿ ದಿವಸ ಇದೆ ಆ ದಿವಸವೇ ಗತ ದಿವಸವಾಗ್ತದೆ ನನ್ನ ಎಚ್ಚರದಲ್ಲಿ ದಿನ ಇದೆ ಆ ದಿನ ಮುಂದೆ ಮುಂದುವ ದಿನವೂ ನನ್ನ ಎಚ್ಚರದಲ್ಲಿ ಇದೆ ಅದು ಭವಿಷ್ಯಕ್ಕಾಗ್ತದೆ ನನ್ನ ಎಚ್ಚರದಲ್ಲಿ ಜನ್ಮ ಇದೆ ನನ್ನ ಎಚ್ಚರದಲ್ಲಿ ಮರಣ ಇದೆ ನನಗೆ ನನಗೆ ಜನ್ಮವೂ ಯಾಕೆ ನನ್ನ ಎಚ್ಚರದಲ್ಲಿ ಜನ್ಮ ಸಮಯ ಹಾಗೆಲ್ಲ ಎಲ್ಲ ಸರಿಯಾಗಿತ್ತು ಹೇಳಿದ್ದು ಸಣ್ಣ ತಪ್ಪು ಏನು ಜನ್ಮಿಸಿದ ನಂತರ ನಾವು ಎಚ್ಚರ ಇನ್ನು ಸ್ವಲ್ಪ ಜನ್ಮಿಸಿದ ನಂತರ ನಾವು ಅದನ್ನು ಎಚ್ಚರಾದ ನಾನು ಜನ್ಮ ಗೊತ್ತಾಗ್ತದ ಜನ್ಮಿಸಿದ ನಂತರ ಎಚ್ಚರ ಇರ್ತದೆ ಜನ್ಮಿಸಿದ ನಂತರ ಎಚ್ಚರ ಅಂದ್ರೆ ಚೈತನ್ಯ ಯಾವಾಗ ಜನ್ಮಿಸಿದ ನಂತರ ಕರೆಕ್ಟ ಚೇತನತ ಎಚ್ಚರ ಅಂದ್ರೆ ನೀವು ಚೇತನ್ಯ ಚೇತನ್ಯ ಎಚ್ಚರ ಅಂದ್ರೆ ಏನು ಚೈತನ್ಯ ಯಾವಾಗ ಚೈತನ್ಯ ಶುರುವಾಯ್ತು ಚನ್ನ ಉತ್ರಗಳು ಯಾವಾಗ ಚೈತನ್ಯ ಶುರುವಾಯ್ತು ಜನ್ಮಿಸಿದ ನಂತರ ಕರೆಕ್ಟ್ ಜನ್ಮಿಸಿದ್ದಾಗ ಓಕೆ ಓಕೆ ನಂತರ ಜನ್ಮಿಸಿದ ಕ್ಷಣದಲ್ಲಿ ನಮ್ಗೆ ಏನ್ ಶುರುವಾಯ್ತು ಎಚ್ಚರ ಚೇತನಲ್ಲ ಶುರುವಾಯ್ತು ಚೇತನ ಇದ್ದರೆ ಜನ್ಮಿಸ್ತದೋ ಏನೋ ಜಡ ಜನ್ಮಸ್ತದೆ ಇದಕ್ಕೆ ಇದಕ್ಕೆ ಇದಕ್ಕೆ ಇನ್ನೊಂದು ಪಾಠ ಮಾಡೋ ಪಾಠ ಜನ್ಮ ಶಕ್ತಿ ಇದೆಯಾ ಈ ಟೇಬಲ್ಗೆ ಇನ್ನೊಂದು ಟೇಬಲ್ ಅನ್ನು ಹುಟ್ಟಿಸುವ ಶಕ್ತಿ ಇದೆ ಯಾಕೆ ಜನ ಹಾ ಏನಪ್ಪ ಎಕ್ಸಾಕ್ಟ್ಲಿ ಅಂದ್ರೇನು ಎಚ್ಚರ ಮೊದಲು ಆ ಎಚ್ಚರದಲ್ಲಿ ಜನ್ಮ ಹೌದು ನಾದೇ ಪ್ರಶ್ನೆ ಕೇಳಿದೆ ಜನ್ಮದ ನಂತರ ಎಚ್ಚರವ ಎಚ್ಚರದಲ್ಲಿ ಜನ್ಮವು ಟಿಕ್ ಮಾಡ್ರಿ ದು ಕರೋಡ್ ಕೇಳಿ ಎಚ್ಚರದಲ್ಲಿ ಜನ್ಮ ಅರ್ಥ ಏನು ಎಚ್ಚರಕ್ಕೆ ಜನ್ಮ ಇಲ್ಲ ಸಚ್ಚಿದಾನಂದ ಆತ್ಮನಿಗೆ ಜನ್ಮ ಇಲ್ಲ ಎಚ್ಚರದಲ್ಲಿ ಮರಣ ಎಚ್ಚರದಲ್ಲಿ ಯಾವುದೋ ಹೆಸರು ನಾನು ಕಂಡ್ಕೊಂಡಿದ್ದೇನೆ ಹೆಸರು ನಾನು ಬರ್ತಾ ಇದೆ ಬಾಳ ಮಾಡ ವಿಜ್ಞಾನ ಮಂದಿರ ಬಾಧಿಕ ಉದಿಕ್ಕಿತ್ತ ರಾಯರ್ ತಾಯಿ ಬಾಳಮ್ಮ ಬ್ರಾಹ್ಮಣ್ ಬ್ರಾಹ್ಮಣ್ ವಿಧಿಕ್ಕಿತ್ತ ಗುಂಡ ಮುಂಡಕ ಉಪನಿಷತ್ತು ತಗೊಳ್ತಾ ಇದ್ದರು ವಿಜ್ಞಾನವನ್ನ ರಾಯರ್ ತಾಯಿ ಅಲ್ಲಿ ಬರ್ತಿದ್ರು ಅಮ್ಮ ಬಾಳಮ್ಮ ಯಾವಾಗಲೂ ನೇನ್ ಬರ್ತಿದ್ದ ಆ ತಾಯಿ ಮುಂಡಿ ಕಂಪನಿ ಶಕ್ತ ಹೋಗುತ್ತಿದ್ದೆ ಮುಂಡು ಗೊಬ್ಬರಿಸ್ತಾ ಹೋಗ್ತಾ ಇದ್ದಾಗ ಆಮೇಲೆ ಅದು ಎಷ್ಟು ಮಜಾದ ಉಪನಿಸುತ್ತಂದ್ರೆ ಪ್ರಾರಂಭಕ್ಕಾಗಿ ಏನು ಬ್ರಹ್ಮ ವಿದ್ಯೆ ಮಾತಾಡೋಣ ಬರೀ ಕರ್ಮಕಾಂಡ ಯಜ್ಞ ಯಾಗ ಹೋಮ ಉಪಾಸನ ಇದನ್ನ ಮಾತಾಡ್ತೇವೆ ಬನ್ನಿ ಆ ತಾಯಿ ಪಾಪ ಕುತ್ಮ ಕೇಳ್ತಾರೆ ಕೇಳ್ತಾರೆ ಆರ್ತಿ ಕೇಳ್ತಾರೆ ಏನು ಕೇಳ್ಬಾರ ಆಮೇಲೆ ಸ್ವಾಮಿ ಬ್ರಹ್ಮವಿದ್ಯೆ ಎಪ್ಪಳು ಚಕ್ತಾರ ಇಬ್ಬರೇ ಕರ್ಮಕಾಂಡಿತ್ತಲ್ಲ ಬ್ರಹ್ಮವಿದ್ಯೆ ಯಾವಾಗ ಹೇಳ್ತಿಲ್ಲ ನಾನಂದ್ರೆ ಉಪನಿಷದೊಳಗೆ ಯಾವಾಗ ಆ ಭಾಗ ಬರ್ತದ ಅವಾಗ ಹೇಳ್ತೀನಿ ನಾನು ಇರ್ತೇನೋ ಇಲ್ಲೋ ಅಷ್ಟೊಂದು ಅಷ್ಟೊಂದು ಉತ್ಕಟವಾದ ಇಚ್ಛಾ ಏನಂದ್ರೆ ಸಾಯೋ ಪೂರ್ವದಲ್ಲಿ ನನಗೆ ಬ್ರಹ್ಮವಿದ್ಯೆ ಆ ನಂತರ ದುರ್ದೈವ ಶಾತ ಆ ಬಿಲ್ಡಿಂಗ್ ನಾವು ಬಿಟ್ಕೊಡ್ಬೇಕಾಯ್ತು ಬಿಟ್ಟು ನಾವು ಬ್ಯಾರೆ ಕಡೆಗೆ ಹೋಗ್ತೀವಿ ಆ ಮುದುಕಿಗೆ ಬರ್ಲಿಕ್ಕೆ ಆಗಿಲ್ಲ ಎಲ್ಲರ ಮುಂದೆ ಕಾಮೆಂಟ್ ಮಾಡಿ ಈ ಸಾವಿರ ಅರ್ಧಕ್ಕೆ ಕೈ ಬಿಟ್ರು ಅರ್ಧಕ್ಕೆ ಕೈ ಬಿಟ್ರು ನನ್ನೆಲ್ಲ ಮುಚ್ಚಿಸಲಿಲ್ಲ ಅದೆಲ್ಲ ಮುಟ್ಟಿಸಿಲ್ಲ ಮುಂದೆ ನಾಲ್ಕಾರು ವರ್ಷ ಆಯ್ತು ಎರಡ್ ಮೂರು ವರ್ಷ ಆದ ನಂತರ ಅಲ್ಲಿ ಸ್ಕೌಟ್ಸ್ ಗ್ರೌಂಡ್ ಅಂತಿದೆ ಆ ಸ್ಕೌಟ್ಸ್ ಬಿಲ್ಡಿಂಗ್ ಅಂತಿದೆ ಆ ಸ್ಕೌಟ್ಸ್ ಬಿಲ್ಡಿಂಗ್ ಒಳಗೆ ಗೀತಾಜ್ಞಾನ ಬಂದಿತ್ತು ಜೋಟಿ ಹಸ್ಬೆಟ್ ಜೋಟಿ ಬಂದ್ಬಿಟ್ಟು ಸಮಜಿ ಸ್ವರ್ಣಾಂಬ ಸ್ವರ್ಣಾಂಬ ಅಟ್ಲೀಸ್ಟ್ ಸ್ವರ್ಣಾಂಬ ಅಮ್ಮ ನೀವು ದಾರಿ ಕಾಯ್ತಾ ಇದ್ರೆ ಆರೋಗ್ಯ ಸರಿ ಇಲ್ಲ ಬೆಡ್ನಲ್ಲಿ ಇದ್ದಾರೆ ನೀವು ಬಂದ್ ನೋಡ್ತೀರ ಎಲ್ಲಿ ಬೇಕು ಇಲ್ಲೇ ಸಾರಿ ಪಕ್ಕದಲ್ಲೇ ಮನೆ ಸರಿ ನಡಿ ಹೋಗೋಣ ಪಕ್ಕದಲ್ಲೇ ಮನೆ ಅಲ್ಲಿ ಹೋಗಿ ಆ ಮೂದಿಗೆ ಮಲ್ಕೊಂಡಲ್ಲೇ ಇಬ್ಡಾನೇ ಚಕ್ತ ಇಲ್ಲ ಬ್ರಹ್ಮಿಗೆ ಹೋಗಿ ಇದಕ್ಕೆ ಟೈಮ್ ಬಚ್ಚಲ್ಲಿ ಈಗಾದ್ರೂ ಹೇಳ್ತೀರಾ ನಮ್ಗೆ ಹೋಗೋ ಸಮಯ ಆಯ್ತು ಈಗಾದ್ರೂ ಇಲ್ಲ ಎಲ್ಲ ಲೈಟ್ ಹಚ್ಚಿದೆ ಅಂತ ಎಲ್ಲ ಲೈಟ್ ಹಚ್ಚಿದೆ ನಾ ಕೇಳ ಲೈಟಿನ ಬೆಳಕು ಮೊದಲು ಅದು ನಿನ್ನ ಕಣ್ಣು ಮೊದಲು ಅಂತ ಈಗ ನನ್ನ ಕಣ್ಣ ಏನಾದ್ರೂ ಲೈಟ್ ಇದ್ದು ಹೆಂಗೆ ಗೊತ್ತಾಗ್ತದೆ ಆದ್ದರಿಂದ ನನ್ನ ಕಣ್ಣು ಮೊದಲು ನಂತರ ಲೈಟ್ ಅಂತ ಆ ಟೈಮ್ ಒಳಗೆ ಹಾಳು ಎಂಬತ್ತ ಎಂಬತ್ತಾರು ವಯಸ್ಸಾಗಿತ್ತು ಅವ ಆ ಸಮಯದಲ್ಲಿ ಏನು ನನಗೆ ಹ ಕಣ್ಣ ಬದಲ ದೃಷ್ಟಿ ಕಣ್ಣನ್ನು ದೃಷ್ಟಿ ದೃಷ್ಟಿ ಮಾಡ ಆಮೇಲೆ ಲೈಟ್ ಎಲ್ಲ ಆರಿಸಿದ್ ಎಲ್ಲ ಲೈಟ್ ಆರಿಸಿದ ಲೈಟ್ ಆರಿಸಿದ್ ಕಾಣಿಸ್ತದ ಅಂದ್ರೆ ಕಾಣಿಸ್ತದ ಲೈಟ್ ಹಚ್ಚಿದ್ದು ಕಾಣಿಸ್ತಾನ ಕಾಣಿಸ್ತಾನ ಈಗ ಲೈಟ್ ಆರಿಸಿದ್ದು ಕಾಣಿಸ್ತದ ಕಾಣಿಸ್ತದೆ ಹಾಗೆ ಲೈಟ್ ಹಚ್ಚಿದ್ದು ಕಣ್ಣಿನ ಬೆಳೆ ತುಳಿದ್ರೆ ಲೈಟ್ ಆರಿಸಿದ್ದು ಯಾರು ಬೆಳಕು ಕಾಣಿಸ್ತಾರೆ ಹೇನೆ ಕಾದ ಅಂತಂದು ಅವರು ಮಾ ನೀನು ಬೆಳಕೆ ಆಗಿದ್ದೀಯ ಜನ ಹುಚ್ಚುಚ್ಚಾರೆ ಬೆಳಕು ಹುಡುಕ್ತಾರೆ ಆ ಬೆಳಕು ನೀನೇ ಆಗಿದ್ದೀಯಾ ಅಂತಂದ್ರೆ ಅದ ಅಷ್ಟು ಅಂದಿಕೊಳ್ಳೆ ಅವ್ರಿಗೆ ಇಷ್ಟು ಸಂತೋಷ ಆಗ್ತಾರೆ ಇಷ್ಟು ಖುಷಿ ಆಗ್ತದೆ ಅವ್ರಿಗೆ ನಾವೆಲ್ಲ ಇದ್ವಿ ಆಗ ಅಷ್ಟೇ ಇದೆಲ್ಲ ಆಗಲಿಕ್ಕೆ ಒಂದು ಮೂರು ನಿಮಿಷ ಇಡಿತ್ತು ಅಷ್ಟೇ ನಂಗೆ ತಿಳಿತು ಅಂತಂದು ನೀನ್ ನೀವು ಮುಕ್ತರಾಗಿರೋದು ಅಂದ ನಾನು ಹೊರಗೆ ಬಂದೆ ಹೊರಗೆ ಬಂದ ನಾವು ಐದು ನಿಮಿಷ ಅಲ್ಲಿ ಐಸ್ಟಪ್ ಹೋಗಿದ್ದೀವಿ ಅವ್ರಿಗೆ ಬಂದರೆ ಸ್ವಾಮೀಜಿ ಅಮ್ಮ ಕೊಯಿಂದ ಎಚ್ಚರದಲ್ಲಿ ಜನ್ಮ ಎಚ್ಚರದಲ್ಲಿ ಎಚ್ಚರ ಬಿಟ್ಕೊಟ್ಟು ಯಾವುದೂ ಇಲ್ಲ ಆ ಎಚ್ಚರ ಎಲ್ಲೋ ಇಲ್ಲ ಪಕ್ಕದಲ್ಲಿಲ್ಲ ಮೇಲಿಲ್ಲ ಕೆಳಗಿಲ್ಲ ಇಂಥಲ್ಲೇ ಅಂತಲ್ಲಂತಿಲ್ಲ ಅದು ನೀನೇ ಆಗಿದ್ದೀಯ ಆ ಎಚ್ಚರವು ನಾನೇ ಅನ್ನುವುದು ಯಾವತ್ತು ನಿನ್ನಲ್ಲಿ ಸಂಶೋಧಿತವಾಗ್ತದೋ ಸ್ವಯಂ ಶೋಧಿತವಾಗಬೇಕದು ಸ್ವಯಂ ಶೋಧಿತವಾಗಬೇಕು Self-discovery ಅಂತ ಹೇಳ್ತಾರೆ ಸೆಲ್ಫ್ ನೀಡ್ಸ್ ಟು ಬಿ ಡಿಸ್ಕವರ್ ಇಟ್ ಇಸ್ ಕವರ್ಡ್ ವಿತ್ ಇಗ್ನನ್ಸ್ಕವರ್ ಎಲ್ಲೆಲ್ಲಿ ವರ್ತಮಾನ ಇರುವುದೋ ಅಲ್ಲೆಲ್ಲವೂ ನಾನೇ ಇದ್ದೇನೆ ನನ್ನ ಎಚ್ಚರದಲ್ಲಿ ಎಲ್ಲೆಲ್ಲೂ ಭೂತವು ಕಳೆದು ಹೋಗಿದೆಯೋ ಅಲ್ಲೆಲ್ಲೋ ನಾನೇ ಇದ್ದೇನೆ ಎಚ್ಚರ ಎಚ್ಚರವನ್ನು ಹೊರತುಪಡಿಸಿ ಗತಿಸಿದಲ್ಲಿ ಯಾವ ಭೂತವೂ ಇಲ್ಲ ಎಚ್ಚರವನ್ನು ಹೊರತುಪಡಿಸಿ ಗತಿಸಬೇಕಾದ ಯಾವ ಭಾಗ ಜರುಗಬೇಕಾದ ಯಾವ ಭವಿಷ್ಯವೂ ಇಲ್ಲ ಆ ಎಚ್ಚರವು ಇಲ್ಲವೆನ್ನುವುದೂ ಇಲ್ಲ ಎಲ್ಲರೂ ಕೂಡಿ ಓಟ್ ಹಾಕಿ ಎಚ್ಚರವೇ ಇಲ್ಲ ಅಂತ ಮೆಜಾರಿಟಿ ಪಾಸ್ ಮಾಡಿದ್ರು ಮಾಡ್ಕೋ ಹೋಗಿ ಅಂತ ಯಾಕ ನೀವು ಓಟ್ ಹಾಕ್ಲಿಕ್ಕೂ ನಿನಗೆ ಎಚ್ಚರಿಬೇಕು ಆ ಎಚ್ಚರವೇ ನ ಮಣ್ಣು ವಾದ ಮಾಡುವವರಿಗೂ ಕೂಡ ಹೇಳ್ತದ್ದು ನೀವು ಮಣ್ಣು ತನ್ನ ವಾದ ಮಾಡಿ ಕರ್ತೀರಿ ವಿನಃ ಸತ್ಯ ಏನು ಅಂತ ನಿಮಗೂ ಗೊತ್ತಾಗಿದೆ ನೀವು ಮುಕ್ತರಾಗ್ತೀರಿ ಒಪ್ಕೊಂಡ್ರೆ ಒಪ್ಪೋದದು ದ್ವೈತಿಗಳು ಒಪ್ಪದಿಲ್ಲ ಬರೀ ಮಂಡು ವಾದ ಮಾಡ್ತಾರೆ ಒಪ್ಪುದಿಲ್ಲ ಅಂತೇಳಿ ತಿಳಿದಿಲ್ಲ ಅಂತಿಲ್ಲ ತಿಳಿದಿರ್ತದೆ ಎಲ್ಲ ಚೆನ್ನಾಗಿ ತಿಳಿದುತ್ತದೆ ಅವ್ರಿಗೆ ಗೊತ್ತಾಗ್ತದೆ ಎಷ್ಟು ಲಾಜಿಕಲ್ ಇದೆ ಎಷ್ಟು ಸಾರ್ವತ್ರಿಕವಾಗಿ ಇದು ಮುಕ್ಕುವಂತದ್ದಾಗಿದೆ ಆದ್ರೆ ಆಹ ವೈಕುಂಠಾಧಿಪತಿ ವಿಷ್ಣು ಅವನ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ ಮುಕ್ತಿ ನೀವು ಎಷ್ಟು ರೀತಿ ತಿಳಿಸಿದ್ರೆ ಒಟ್ಕೊಂಡಿ ವರ್ತಮಾನದಲ್ಲಿ ಇನ್ನು ಇನ್ನೊಂದು ಅನಾಲಿಸ್ ಕೊಡ್ತೇನೆ ನಿಮಗೆ ಪಕ್ಕದಲ್ಲಿ ಕೆಂಪು ಹೂವಿದೆ ಪಕ್ಕದಲ್ಲಿ ಕೆಂಪು ಹೂ ಇದೆ ಅನ್ನೋದು ಹೂವಿಗೆ ಗೊತ್ತು ನನಗೂ ಗೊತ್ತು ಅರ್ಥ ಏನು ನನ್ನ ಎಚ್ಚರದಲ್ಲಿ ಕೆಂಪು ಹೂ ಇದೆ ನನ್ನ ಎಚ್ಚರದಲ್ಲಿ ಹಳದಿ ಹೂ ಇದೆ ನನ್ನ ಎಚ್ಚರದಲ್ಲಿ ಟೇಬಲ್ ಇದೆ ನನ್ನ ಎಚ್ಚರದಲ್ಲಿ ವಸ್ತುಗಳಿವೆ ವಸ್ತುಗಳ ಎಚ್ಚರದಲ್ಲಿ ನಾನಿಲ್ಲ ನನ್ನ ಎಚ್ಚರದಲ್ಲಿ ಶರೀರ ಇದೆ ನನ್ನ ಎಚ್ಚರದಲ್ಲಿ ಪ್ರಾಣ ಇದೆ ನನ್ನ ಎಚ್ಚರದಲ್ಲಿ ಇಂದ್ರಿಯಗಳಿವೆ ನನ್ನ ಎಚ್ಚರದಲ್ಲಿ ಸುಖ ದುಃಖಗಳಿವೆ ಸುಖ ದುಃಖಗಳು ಇದ್ದರಿಂದಾಗಿ ನಾನು ಎಚ್ಚರಲ್ಲ ನನ್ನ ಎಚ್ಚರದಲ್ಲಿ ಸುಖ ದುಃಖಗಳಿದೆ ತಪ್ಪೇನಿದೆ ಶರೀರ ಇದ್ರೆ ತಪ್ಪೇನಿದೆ ತನ್ನ ಪಾಳಿ ತಾನಿರ್ತದೆ ತನ್ ಪಾಡಿ ತಾನು ಬಂದಿದೆ ತನ್ನ ಪಾಳಿ ತಾನು ಹೋಗ್ತದೆ ಸಣಿ ಸಿಕ್ಕಾದು ಹ್ಯಾಂಗಿಲ್ಲಲ್ಲ ನಾನೇ ತಂದ್ಕೊಂಡಿನಿ ತಪ್ಪು ಅದು ಕೂಡ ತನ್ಪಾಡಿಗೆ ತಾನು ಬರ್ತದೆ ತನ್ಪಾಡಿ ತಾನಿರ್ತದೆ ಹೋಗುವಾಗ ಹೋಗ್ಬಿಡ್ತದೆ ಮನಸ್ಸು ಬುದ್ಧಿಗಳು ಕೂಡ ಯಾವ ಶಾಶ್ವತವಾಗಿ ನಮ್ಮ ಜೊತೆ ಇಲ್ಲಿ ಸಾಧ್ಯವಿಲ್ಲ ಯಾಕೆ ನಮ್ಮ ನೇಚರ್ ಬೇರೆ ನಮ್ಮ ಸಹಜತೆಯೇ ಬೇರೆ ಅವುಗಳ ಸಹಜತೆ ಬೇರೆ ನಮ್ಮ ಸಹಜತೆ ಬಂದು ಹೋಗೋದು ಅಲ್ಲ ಅವುಗಳ ಸಹಜತೆ ಬಂದು ಹೋಗೋದು ತದ್ವಿರುದ್ಧ ಅನ್ಸೋದಿಲ್ಲ ತದ್ವಿರುದ್ಧ ಅನ್ಸೋದಿಲ್ಲ ನಾನು ಬಂದು ಹೋಗುವ ಚೈತನ್ಯ ಅಲ್ಲ ಸದಾಗಿರುವ ಚೈತನ್ಯ ಈ ಮಾರ್ಗವನ್ನು ಸಂಶೋಧಿಸಿರಿ ಅಂತ ರಮಣರು ಮತ್ತೆ ಮತ್ತೆ ವರ್ತಮಾನ ಭವಿಷ್ಯತ್ತಿನ ಶಬ್ದಗಳ ಆಧಾರದ ಮೇಲೆ ಭೂತ ಮತ್ತು ಭವಿಷ್ಯತ್ತು ವರ್ತಮಾನಗಳ ಏನು ವ್ಯಾವಹಾರಿಕ ಪ್ರಯೋಗ ಇದೆ ಇವುಗಳ ಆಧಾರದ ಮೇಲೆ ನೀನು ಪರಕ್ರಮ ಸ್ವರೂಪನೇ ಇದ್ದೀಯಾ ಅಂತೇಳಿ ಸಿದ್ಧ ಮಾಡಿ ಮುಂದಿನ ಶುಕ್ರೆ ಹದಿನಾರನೇ ಶ್ಲೋಕ ಅದು ಇನ್ನೂ ಸುಂದರವಾಗಿದೆ ಿಕ್ಲೀಹ <Arduino> ಕ್ವಾ ಭಮೋ ನ ಕಾಂತ್ವತ್ರ ಸಿಕ್ಲಕಿ ಕ್ವಾ ಭ ಕಯಂತ್ರ ಸದಾ ಭಸ್ ೇನು ನಾನು ಎನ್ನುವುದು ಇಲ್ಲದೆ ಹೋದಲ್ಲಿ ಕೇಳ್ಕೊಳ್ಳಿ ವಿನ ಅಸ್ಮಾನ್ ಅಸ್ಮತ್ ಅಂದ್ರೆ ನಾನು ಅಸ್ಮಾನ್ ನಾನು ಎನ್ನುವುದು ವಿನ ನಾನು ಎನ್ನುವುದು ಇಲ್ಲದೆ ಹೋದಲ್ಲಿ ಡಿಕ್ ಕಾಲ ಕಥಾ ಪ್ರಭಾತಿ ದಿಕ್ ಕಥಾ ಭಾತಿ ಕಾಲ ಕಥಾ ಕ್ವಭಾತಿ ಚೆಂದಾಗಿ ನೋಟಿಸ್ ಮಾಡ್ಕೊಳ್ಳಿ ನೀವಾಗೇ ನೀವು ಇದನ್ನ ಅಭ್ಯಾಸ ಸ್ವಯಂ ಮಾಡಿ ಕೂತ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ತದೆ ನಿಮಗೆ ಅದಕ್ಕೆ ನಾ ಹೇಳುವಾಗ ಹೇಗೆ ಎಲ್ಲೆಲ್ಲಿ ಏನೇನು ಬಿಡಿಸ್ತೀನಿ ಯಾವ ಶಬ್ದ ಎಲ್ಲಿ ತಂದು ವಾಕ್ಯ ರಚನೆ ಮಾಡ್ತೀನಿ ಇನ್ ಯಾವ ಶಬ್ದ ಎಲ್ಲಿ ವೈದ್ಯವ ಕೆಲಸ ಮಾಡ್ತೀನಿ ಅನ್ನುವುದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ನೋಡಿ ವಿನಾ ಅಸ್ಮಾನ, ಅದು ಕೊನೆ ಶಬ್ದ ಇದೆ ಅದನ್ನು ಮೊದಲು ತೋಳ್ತಾ ನಾನು ಎನ್ನುವುದು ಇಲ್ಲದೆ ಹೋದಲ್ಲಿ ದಿಕ್ ಕಥಾ ಕಾಲ ಕಥಾ ಕ್ವಭಾತಿ ದಿಕ್ಕು ಎನ್ನುವುದು ಎಲ್ಲಿ ಬೆಳುತ್ತದೆ ಕಾಲವೆನ್ನುವುದು ಎಲ್ಲಿ ಬೆಳುತ್ತದೆ ನಾನೇ ಎನ್ನುವುದು ಒಂದು ಇಲ್ಲದೆ ಹೋದಲ್ಲಿ ನಾನೇ ಎನ್ನುವುದೊಂದು ಇಲ್ಲದೆ ಹೋದಲ್ಲಿ ತೊಗೊಳೆ ಎದುರಿ ವಾಸಿಟ್ಕೊಳ್ಳಿ ನಾನು ಎನ್ನುವ ವ್ಯವಹಾರದ ನಾನಲ್ಲ ಆ ಅರಿವು ಅಂತ ಹೇಳಿದ್ನಲ್ಲೋ ಆ ಎಚ್ಚರ ಅಂತ ಹೇಳಿದ್ನಲ್ಲೋ ಆ ಕಾನ್ಷಿಯಸ್ನೆಸ್ ಅಂತ ಹೇಳಿದ್ನಲ್ಲೋ ಆ ಎಚ್ಚರ ಅಂತ ಹೇಳಿದ್ನಲ್ಲೋ ಆ ಅವೇರ್ನೆಸ್ ಅಂತ ಹೇಳಿದ್ನಲ್ಲೋ ಆ ಎಚ್ಚರವನ್ನ ಮೈನಸ್ ಮಾಡಿಬಿಡಿ ಸಮಯ ಎಷ್ಟು ಅಂತ ಹೇಳಿ ನಿಮಗೆ ಆ ಎಚ್ಚರವನ್ನ ಮೈನಸ್ ಮಾಡ್ಲಿಕ್ಕೂ ಎಚ್ಚರ್ಬೇಕ ಆ ಎಚ್ಚರ ಮೈನಸ್ ಮಾಡಿ ಇನ್ನೊಂದು ಎಚ್ಚರ ಅದನ್ನ ಮೈನಸ್ ಮಾಡಿ ಮತ್ತೊಂದು ಎಚ್ಚರ ವ್ಯಾಘಾತ ದೋಷ ಅಂತ ಕರೀತಾರೆ ಅರ್ಥಾತ್ ಅಸಾಧ್ಯ ಏನಸಾಧ್ಯ ಎಚ್ಚರವನ್ನ ಕಳೆದುಕೊಳ್ಳುವುದು ಅಸಾಧ್ಯ ಅದಕ್ಕಂತ ವಿನಾ ಅಸ್ಮಾನ್ ಯಾವ ನಿಜವಾದ ನಾನು ಸತ್ ಸತ್ ದರ್ಶನದ ವಿಚಾರ ಮಾತಾಡ್ತಾ ಇದ್ದೀನಿ ಆ ಸತ್ ಆತ್ಮ ಅಸ್ಮಾನ್ ಅದ್ರನು ಆಸತ್ ಆತ್ಮ ವಿನ ಅದು ಇಲ್ಲದೆ ಹೋದಲ್ಲಿ ದಿಕ್ಕೆನ್ನವದು ಯಾವುದು ಹೇಳ್ರಿ ನೀವು ಯಾವ ದಿಕ್ಕಿ ಕೂತ್ಕೊಂಡಿದ್ದೀರಿ ಎಚ್ಚರದಿಂದ ಹೇಳ ಎಚ್ಚರ ಬಿಟ್ಟುಕೊಟ್ಟು ಹೇಳಿ ಬರಂಗಿಲ್ಲ ಎಚ್ಚರವೇ ನಾನು ಎನ್ನುವ ಜ್ಞಾನದಲ್ಲಿ ಕೂಡ ದಿಕ್ಕಿಲ್ಲ ಅದು ನಿಮ್ಗೆ ಹೇಳಿಲ್ಲ ನಾನು ಹೇಳ್ತಾ ಇದ್ದೀನಿ ಎಚ್ಚರ ಮೈನಸ್ ಮಾಡಿ ನಾನು ಯಾವ ದಿಕ್ಕಿನಲ್ಲಿ ಕೂತ್ಕೊಂಡೇನೆ ಯಾವ ಊರಲ್ಲಿ ದೇಶ ಅಂದ್ರೆ ಊರು ದಿಕ್ಕ ಕಾಲ ದಿಕ್ ದಿಕ್ ಅಂತಂದ್ರೆ ದೇಶ ದೇಶ ಅಂದ್ರೇನು ಇವೆಲ್ಲ ದಿಕ್ಕಗಳು ಇವೆಲ್ಲ ಪೂರ್ವ ಪಶ್ಚಿಮ ಇದಕ್ಕೆಲ್ಲ ದೇಶ ಪ್ರದೇಶ ಸ್ಥಾನ ಭೂಮಿ ಇದಕ್ಕೆ ಸ್ಥ ಸ್ಥಳ ಅಂತ ಕರಿತೀವಿ ಎಲ್ಲ ಶಬ್ದಗಳು ಈ ತಲೆಗಳು ಏನು ಮಾಡ್ತಾರೋ ಅಂತಾರೋ ಮಾಡ್ತೀರಿ ಇದು ಸ್ಥಳಮು ಅಂತೀ ಸ್ಥಳಮು ಅವರ ಅಮ್ಮ ಸ್ಥಳ ನೀವು ಮೂವಸ್ತೀರಿ ಮೂ ತೆಲುಗು ಅಮ್ಮ ಹಚ್ಚಿದ್ರೆ ತಮಿಳ್ ಮಲ್ಲೇಶ್ವರಂ ಅದು ಮಲ್ಲೇಶ್ವರ ಆಕ್ಚುಲಿ ಹೆಸರು ಮಲ್ಲೇಶ್ವರ ಅದಕ್ಕೆ ಅಮ್ಮ ಹಸುಳು ಏನದು ಮಲ್ಲೇಶ್ವರಂ ಹ್ಮ್ ಎಲ್ಲ ಅಪಭ್ರಂಶ ತಮಿಳು ದಾಳಿ ಮೇಡಮ್ ತಮಿಳು ದಾಳಿ ಕನ್ನಡ ಬೆಂಗಳೂರು ಬೆಂಗಳೂರ್ ಮೇಲೆ ತಮಿಳಿಯನ್ಸ್ ಎಲ್ಲ ಬಂದು ಏನ್ ಮಾಡ್ಬಿಟ್ಟಾರೆ ದಾಳಿ ನಮ್ ಕನ್ನಡ ಎಲ್ಲ ಹಾಳು ಮಾಡುವ ಬಂದು ಎಷ್ಟು ಸುಂದರವಾದ ಕನ್ನಡ ಗಂಡು ಕನ್ನಡ ನನ್ನ ಧಾರವಾಡಕ್ಕೆ ಬಂದು ಹೇಳ್ತೇನೆ ಕನ್ನಡ ಮೇಡಮ್ ಇವರು ಬೆಂಗಳೂರು ಮೈಸೂರಿನವ್ರು ನನ್ನ ಬೆಂಗ್ಳೂರು ಮೈಸೂರಿನವರು ನನ್ನ ಉಪನ್ಯಾಸಗಳನ್ನು ಇಷ್ಟು ಇಷ್ಟಪಟ್ಟು ಯಾಕೆ ಕೇಳ್ತಾರೆ ಅಂತಂದ್ರೆ ನಾನು ಕನ್ನಡ ಧಾರವಾಡ ಕನ್ನಡ ಬಾಯ್ ಬಿಟ್ಟ ಹೇಳ್ತಾರೆ ಈ ತರ ಕನ್ನಡ ನಮ್ ಕಡೆಗೆ ಎಲ್ಲೂ ಸಿಗೋದಿಲ್ಲ ದರ್ಸ್ ಮೈ ಟ್ರಂಪ್ ಕಾರ್ ಇಂಥ ಕನ್ನಡ ಬೆಂಗಳೂರಿಗೆ ಇಲ್ಲ ಎಲ್ಲ ಕೆಡಿಸ್ಬಿಟ್ರು ಮಲ್ಲೇಶ್ವರಂ ಮಾಡ್ಬಿಟ್ರು ಅದನ್ನ ಇನ್ನು ಎಂತವೋ ನೆನಪಾಗ್ತಾ ಇದೆ ನನಗೆ ಏನ್ ರೀ ಸ್ಪರ್ಶ ಇವು ದಿಕ್ಕುಗಳು ಅಂತ ನೀವು ಕರಿತೀರಿ ಅದು ಸ್ಥಳಗಳು ಅಂತ ಅರ್ಥ ನೀವೇ ನೋಡಿ ಈಗ ಇಲ್ಲಿಂದ ಹುಬ್ಬಳ್ಳಿ ಯಾವ ಕಡೆಗಿದೆ ಅಂತ ಹುಬ್ಬಳ್ಳಿ ಅನ್ನೋದು ಸ್ಥಾನ ಸ್ಥಳ ಯಾವ ಕಡೆಗಿದೆ ಇಲ್ಲಿಂದ ಪಶ್ಚಿಮ ಪಶ್ಚಿಮೋತ್ತರದಲ್ಲಿ ಹುಬ್ಬಳ್ಳಿ ಇದೆ ಈಗ ಪಶ್ಚಿಮೋತ್ತರ ಅಂದ್ರೆ ಏನು ಈ ಕಡೆಗಿರೋದು ಪಶ್ಚಿಮ ದೇಶ ಈ ಕಡೆಗಿರುವುದು ಉತ್ತರ ದೇಶ ಇವು ಎರಡರ ಮಧ್ಯದಲ್ಲಿ ಇರೋದು ಹುಬ್ಬಳ್ಳಿ ಹಾಗೆ ದೇಶವನ್ನ ನಾವು ದಿಕ್ಕುಗಳ ಆಧಾರದಲ್ಲಿ ಗುರುತಿಸ ಇನ್ನೊಂದ್ ಎರಡು ಕಿಲೋಮೀಟರ್ ಹಾಗೆ ಮುಂದೆ ಹೋಗೋ ಫೋನ್ನಲ್ಲಿ ಇಲ್ಲದೆ ಇದು ಎತ್ತಿನ ಅಂತ ಯಾವುದೋ ಒಂದು ಬರ್ತದೆ ಆ ಕಡೆಗೆಲ್ಲ ಈ ಕಡೆಗೆ ಹೋಗೋ ಯಾಕಡೆ ತೂರು ಕಡೆಗೆ ಇನ್ನೊಂದೆರಡು ಕಿಲೋಮೀಟರ್ ಹೋಗುತ್ತದೆ ಈಗ ಸಹಿತ ನೀವು ಏನು ಉಪಯೋಗ ಮಾಡಿದ್ರಿ ದಿಕ್ಕನ್ನು ದಿಕ್ಕನ್ನುವುದೇ ದೇಶ ಓಕೆ ಈ ದೇಶ ಆ ದೇಶ ಪೂರ್ವ ದೇಶ ಪಶ್ಚಿಮ ದೇಶ ಈ ದಿಕ್ಕುಗಳಿಂದ ಸಹಿತವಾಗಿ ದೇಶವನ್ನ ಗುರುತಿಸಲಿಕ್ಕೆ ಎಚ್ಚರವನ್ನ ಇಟ್ಟುಕೊಂಡೇ ಗುರುತಿಸಲು ಸಾಧ್ಯವೋ ಎಚ್ಚರ ಬಿಟ್ಕೊಳ್ಳ ಸಾಧ್ಯವೋ ಆದ್ಯವಾ ಇನ್ನು ಇನ್ನೊಂದು ಕಾಲ ದಿಕ್ ಕಾಲ ದಿಕ್ ಕಥಾ ಕಾಲ ಕಥಾ ವಭಾತಿ ಕಾಲವು ಎಲ್ಲಿ ಬೆಳುತ್ತದೆ ಒಂದು ವೇಳೆ ನಾನು ಎಚ್ಚರವನ್ನು ಹೊರತುಪಡಿಸಿದ್ದೆ ಆದ್ರೆ ಕಾಲವು ಎಲ್ಲಿ ಬೆಳಗ್ತದೆ ಎಚ್ಚರದಲ್ಲಿಯೇ ಅಲ್ಲಿ ಎಚ್ಚರ ಅಂತ ಇದ್ದರು ಬಿಟ್ಕೊಳ್ಳಿಕ್ಕಾಗೋದಿಲ್ಲ ದೇಶವು ಎಲ್ಲಿ ಬೆಳಗ್ತದೆ ಎಚ್ಚರದಲ್ಲಿ ಆದರೂ ದೇಶವನ್ನು ಬಿಟ್ಕೊಳ್ಳಿಕ್ಕಾಗುವುದು ಎಚ್ಚರವನ್ನು ಬಿಟ್ಕೊಳ್ಳಿಕ್ಕಾಗುವುದಿಲ್ಲ ಎಚ್ಚರದಲ್ಲಿಯೇ ಕಾಲ ಎಚ್ಚರದಲ್ಲಿಯೇ ದೇಶ ದೇಹ ದೇಶ ಒಂದು ವೇಳೆ ಈಗ ನೋಡಿ ಸ್ಪಂದ ಲಾಸಿಕ್ ರಮಣ ಒಂದು ವೇಳೆ ವಪುಹು ವಯಂಚಿ ಈ ಶರೀರವು ನಾನು ಎಂದದ್ದೇ ಆದ ಈ ಎಚ್ಚರ ನಾನು ಅಂದಿ ಸರಿ ಹೋಯ್ತು ಮಿತ್ರ ಅರ್ಥ ಆಯ್ತ ಎಚ್ಚರವು ನಾನು ಅಂದಾಗ ಶರೀರ ಸಹಿತವೋ ಶರೀರ ಬಿಟ್ಕೊಟ್ಟ ಹ ಶರೀರ ಸಹಿತ ಶರೀರ ಸಹಿತ ಆಗ ಆಗುದೇ ಶನಿ ಬಿಟ್ಕಟ್ರೆ ನೀನು ಎಚ್ಚರ ಈಗ ಶರೀರ ಸಹಿತವಾಗಿನ ಎಚ್ಚರ ಅಂದದ್ದೆ ಆದರೆ ಹೇ ನಾನು ಎಲ್ಲಿದ್ದೇನೆ ಗೊತ್ತಾ ದಿಕ್ಕ ಕಾಲಗಳ ಪರಿಮಿತಿ ಒಳಗೆ ನನ್ನ ಎಚ್ಚರದಲ್ಲಿ ಇದ್ದಂತಹ ದಿಕ್ಕು ಕಾಲಗಳು ನಾನು ಒಂದು ಈ ಶರೀರ ನಾನು ಎಂದು ಭಾವಿಸಿದ್ದೆ ಆ ಶರೀರವು ಹೇಗೆ ದಿಕ್ಕು ಕಾಲಗಳ ಸಮ್ಮತದಲ್ಲಿದೆಯೋ ಆಗೆ ನಾನು ಕೂಡ ಆ ದಿಕ್ಕು ಕಾಲದ ಹಿಡಿತದಲ್ಲಿ ಸಿಕ್ಕ ಮತ್ತೇನಾಗಾದ್ರೆ ನಾನು ಅಕಸ್ಮಾತ್ತಾಗಿ ಆಗಿ ಈ ಶರೀರವು ನಾನಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ಗುರುತಿಸಿದ್ದೆ ಆದರೆ ಈ ಗುರುತಿಸೋದು ಕೂಡ ಹೇಗಿದೆ ಅಂತ ಒಂದು ಸೆಕೆಂಡ್ ಹೇಳ್ತೀನಿ ಮಣ್ಣು ಘಟ ಆಗಿಯೇ ಇಲ್ಲ ಮಣ್ಣು ಘಟ ಆಗಿಯೇ ಇಲ್ಲ ಘಟವು ಮಣ್ಣನ್ನು ಬಿಟ್ಕೊಟ್ಟು ಬೇರೆ ಇಲ್ಲ ಘಟವು ಮಣ್ಣನ್ನ ಬಿಟ್ಕೊಟ್ಟು ಬೇರೆ ಇಲ್ಲ ಮಣ್ಣು ಘಟ ಆಗಿಲ್ಲ ಇಲ್ಲಿರುವುದು ಮಣ್ಣೇ ಮಣ್ಣು ಅನ್ನುವುದು ಸ್ಪಷ್ಟವಾದ ನಂತರವು ಘಟ ಇದೆಯೋ ಇಲ್ಲಿರುವುದು ಮಣ್ಣೇ ಮಣ್ಣು ಅನ್ನುವುದು ಸ್ಪಷ್ಟವಾದ ನಂತರವೂ ಕೂಡ ಘಟ ಇದೆಯೋ ಇಲ್ಲೋ ಒಬ್ಲಿಲ್ಲ ಅಂತಾರೆ ಅಂತ ಇದು ಮಣ್ಣೇ ಮಣ್ಣು ಎನ್ನುವ ಸ್ಪಷ್ಟವಾದ ಜ್ಞಾನದಲ್ಲಿ ನಿಖರವಾದ ಜ್ಞಾನದಲ್ಲಿ ಮಡಿಕೆ ಇದ್ದರೂ ಒಂದೇ ಮಳಿಗೆ ಇರಲೇ ಇದ್ದಂತೆ ಮಡಿಕೆಗೆ ಯಾವ ಬೆಲೆಯೂ ಇಲ್ಲ ವ್ಯವಹಾರ ಒಂದು ಬಿಟ್ಟರೆ ಇನ್ನಾವ ಬೆಲೆಯೂ ಇಲ್ಲ ವ್ಯವಹಾರದ ಬೆಲೆ ಇರ್ತದೆ ವ್ಯವಹಾರದ ಬೆಲೆ ನಾವು ಜಾಸ್ತಿ ಕೊಟ್ಟರು ಮಣ್ಣಿಗೆ ಏನೂ ಆಗುವುದಿಲ್ಲ ವ್ಯವಹಾರದ ಬೆಲೆ ಎಲ್ಲ ಕಡಿಮೆ ಮಾಡಿದ್ರು ಮಣ್ಣಿಗೆ ಹೇ ಅದೆಂತ ಮಡಿಕೆ ನೀನ್ ಸಹಿತ ಕುಡಲಿಕ್ಕೆ ಬಂದ್ರ ಅದ್ರೊಳಗೆ ಅಂತ ನೀನು ಇದನ್ನ ಅವಮಾನಿಸಿ ಅಂಡರ್ ಮಾಡಿದ್ರು ಕೂಡ ಮಣ್ಣಿಗೆ ಏನಪ್ಪ ಸಿಟ್ಟಿಗೆದ್ದು ನೀನಿನ್ನು ಬಡದು ಬೇರೆ ಚಾಯ್ ತಗೋಬೇಕು ಅಂತಂದ್ರೆ ಬೇರೆ ಯಾವುದು ಸಿಗಲಿಲ್ಲ ಮತ್ತು ಒಡಕ ಗಡಿಗಳೊಳಗೆ ನೀವು ಚಾಯ್ ಹಾಕ್ಸೋದಿಲ್ಲ ಆವಾಗ ಬೆಲೆ ಜಾಸ್ತಿಯನ್ನು ಕೊಟ್ಟಾಗಾಯ್ತ ನಾ ಬೆಲೆಯನ್ನು ಜಾಸ್ತಿ ಕೊಡ್ಲಿಲ್ಲ ಬೆಲೆಯನ್ನು ಕಡಿಮೆನೂ ಮಾಡಲಿಲ್ಲ ಯಾಕೆ ನನಗೆ ಗೊತ್ತು ಇರುವುದು ಮಣ್ಣು ಮಾತ್ರ ಹಾಗೆ ಅಷ್ಟು ಸ್ಪಷ್ಟ ಇರಬೇಕು ಜನ ಏನ್ ತಿಳ್ಕೊಂಡರೆ ಆತ್ಮಜ್ಞಾನ ಕಣ್ಣಿಗೆ ಏನೂ ಕಾಣಿಸ್ಬಾರದು ನಾವಂತೀವಿ ಆತ್ಮಜ್ಞಾನ ಇಲ್ಲದೆ ಎಷ್ಟೋ ಜನಕ್ಕೆ ಕಣ್ ಕಾಣಿಸಿದ್ರು ಅವಾಗೇನಂತೀರ ಅವಾಗ ಕಣ್ ಕಾಣಿಸಿದ್ದವರೆಲ್ಲರೂ ಆತ್ಮಜ್ಞಾನಗಳು ಲೈವ್ ಎಕ್ಸಾಂಪಲ್ ಶುಭಾಶಿಗಳು ಹೆಸೆ ಬಿಡ್ತೇನೆ ಶುಭಾಶ ಹೇಳವಾತ್ಮಜ್ಞಾನ ಅಂದ್ರೆ ಜನ ಜ್ಞಾನಾನಂತರ ಏನು ಶಬ್ದ ಕೇಳಿಸಬಾರ್ದು ಜ್ಞಾನಾನಂತರ ಏನು ವಸ್ತುಗಳು ಕಾಣಿಸಬಾರ್ದು ಜ್ಞಾನಾನಂತರ ಹೊಟ್ಟೆ ಹಸಿವಾಗಬಾರ್ದು ಜ್ಞಾನಾನಂತರ ನೀರಳಿಕಾಗಬಾರ್ದು ಕಾರಣ ಏನಂದ್ರೆ ಆತ್ಮಜ್ಞಾನದ ಆತ್ಮಜ್ಞಾನಿಗೆ ಕಣ್ಣೇ ಇರುವುದಿಲ್ಲ ಆತ್ಮಜ್ಞಾನಿಗೆ ಕಿವಿಗಡೆ ಇರುವುದಿಲ್ಲ ಆತ್ಮಜ್ಞಾನಿಗೆ ವೈಶ್ವಾನರ ಕೆಲಸ ಮಾಡುವುದಿಲ್ಲ ಆತ್ಮ ಇವು ಯಾವ ಅವನಲ್ಲಿಲ್ಲ ಏಕೆ ಶರೀರ ಇಲ್ಲ ಅವನಿಗೆ ಜ್ಞಾನಿಗೆ ಶರೀರ ಇಲ್ಲ ಆದ್ರಿಗೆ ಯಾವ ಕೆಲಸ ಮಾಡೋದಿಲ್ಲ ಆದ್ರೆ ಏನ್ ಮಾಡೋದು ಜ್ಞಾನ ನಂತರವೂ ಇವೆಲ್ಲ ಇರ್ತಾವೆ ಆದ್ರೆ ನಾನ್ ಜ್ಞಾನ ಆಗಿದೆ ಅಂತ ನನ್ನ ಭಕ್ತರಿಗೆ ಹೆಂಗ್ ಗೊತ್ತಾಗಬೇಕು ಅದೇ ತಾಪತ್ರ ಏನ್ರಿ ಬಾರಿ ಸುಲಭ ತಕ್ಕು ತೋಡಿ ಒಳ ಕೂಡ ಮ್ಯಾಲೆ ಚಪ್ಪಲ್ಲ ಹಾಕಿಬಿಟ್ಟು ಆ ಜನನ ಅಂತಾರೋ ಏನ್ರಿ ನಮ್ಮ ಜೀವಂತ ಸಮಾಧಿತ್ತು ಎಷ್ಟು ಆಭಾಸಗಳು ಹುಟ್ಕೊಂಡು ಅವ್ರು ಕಾಣ್ತೀರ ನೀವು ಎಷ್ಟೊಂದು ಆಭಾಸಗಳು ಅದಕ್ಕೆ ನಾವು ವಿಚಾರ ಮಾಡ್ತಿದ್ದೀವಿ ನಮ್ಮ ಭಕ್ತರಂಗ ಆಗೋ ಪೂರ್ವದಲ್ಲಿ ಮಣ್ಣಿನ ಏನು ಹೇಳಿಲ್ಲ ಏನು ಹೇಳ್ತಾ ಇದ್ದೀವಿ ಘಟದ ಜ್ಞಾನ ಮಣ್ಣಿನ ಜ್ಞಾನವಾದ ನಂತರವೂ ಕೂಡ ಘಟದ ಯಾವ ಬದಲಾವಣೆಗಳು ಕೂಡ ಮಣ್ಣಿಗೆ ಇಲ್ಲ ಅನ್ನುವುದು ಖಚಿತವಾದ ನಂತರ ಘಟ ಹಾಗೆ ಇರ್ತದೋ ಇಲ್ಲ ಇಂಡಸ್ಟ್ರಿಯಲ್ ಕಂಟಿನೆಂಟ್ ಯೂಸ್ ಇಟ್ ಬ್ರಹ್ಮ ವಿದ್ಯಾ ಬ್ರಹ್ಮ ಜ್ಞಾನ ಬ್ರಹ್ಮನೇ ನಾನು ಎನ್ನುವ ಎಚ್ಚರವು ಮೂಡಿದ ನಂತರವೂ ಕೂಡ ಇರಬಹುದು ಇರಲೇಬೇಕು ಅಂತ ನಿಯಮ ಇಲ್ಲ ಇರಬಾರ್ದು ಅಂತಲೂ ನಿಯಮ ಇಲ್ಲ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಅವು ಇರಬಹುದು ಇದ್ದಿದ್ದಾದ್ರೆ ಯಾವ ಲೆಕ್ಕಾಚಾಗಲಿ ಇವೆ ಅನ್ನೋದನ್ನ ಶಾಸ್ತ್ರ ಲಾಜಿಕಲಿ ತಿಳಿಸಿಕೊಡ್ತದೆ ಇಲ್ಲವಾಗಿದ್ದಾದ್ರೆ ಯಾವ ಲೆಕ್ಕಾಚಾಗಲಿ ಇಲ್ಲ ಅನ್ನೋದನ್ನು ತಿಳಿಸಿಕೊಡ್ತದೆ ಪ್ರಾರಬ್ಧವಶವಾಗಿ ಇರ್ತದೆ ಆಮ ನೀವು ಮುಂದಿನ ಪ್ರಶ್ನೆ ಕೇಳ್ತೀರಿ ಆ ಬ ಎಲ್ಲವನ್ನೂ ದಾಟುತ್ತಾನೆ ಜ್ಞಾನಿ ಅದರ ಪ್ರಾರಂಭತೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ ಇಲ್ಲಪ್ಪ ಜ್ಞಾನದ ಆ ಕ್ಷಣದಲ್ಲಿ ಜ್ಞಾನಿಯ ಪ್ರಾರ್ದರು ಜ್ಞಾನಿಯ ಭಕ್ತರೆಲ್ಲ ಹಂಚಿಕೊಂಡಿರ್ತಾರೆ ಜ್ಞಾನಿಯಲ್ಲಿ ಯಾರ್ಯಾರು ಅಭಿಮಾನಿ ಪಡ್ತಾರೆ ನೋಡೋದು ನಮ್ ಗುರು ನಮ್ಮ ಊರು ನಮ್ಮ ಊರು ನಮ್ ಜಾತಿ ಸೇರಿದವರು ನಮ್ ಕುಲಿಕೇ ಸೇರಿದವರು ನಮ್ ಗೋತ್ರಕ್ಕೆ ಸೇರಿದವರು ನಮ್ಮವರಿವರು ನಮ್ಮ ಮತಗಳನ್ನ ನಮ್ಮ ಮತವನ್ನು ಸೇರಿದವರು ನಮ್ಮ ಅದ್ವೈತ ಮತದ ಸ್ವಾಮಿಗಳು ಅಂತ ಯಾರ್ಯಾರ ಅಭಿಮಾನ ಪಡ್ತಾರ ಅವರೆಲ್ಲರಿಗೂ ಪ್ರಾರಬ್ಧ ಕಡಿಮೆ ಅಂತ ಕಾಣಿಸ್ತದೆ ಈ ಪ್ರಾರಬ್ಧ ಅವರು ಹಂಚಿಕೊಂಡಿದ್ದಾರೆ ಬ್ರಹ್ಮಜ್ಞಾನ ಪ್ರಾರಬ್ಧದ ಆಚೆ ತತ್ವ ಪ್ರಾರಬ್ಧದಲ್ಲೇ ಬ್ರಹ್ಮಜ್ಞಾನ ಇತ್ತು ಅಂದ್ರೆ ಬಹುಶಃ ಪ್ರಾರಬ್ಧದ ಜೊತೆಗೆ ಬ್ರಹ್ಮಜ್ಞಾನವನ್ನು ಹಂಚಿಕೊಟ್ಟಿದ್ರು ನಮಗೆ ಆದ್ರೆ ಬ್ರಹ್ಮ ವಿದ್ಯಾ ಬ್ರಹ್ಮಜ್ಞಾನ ಆತ್ಮ ಸ್ಥಿತಿ ಏನಿದೆಯೋ ಬಿಯಾಂಡ್ ಪ್ರಾರಬ್ಧ ಲಾಸ್ ಸಿಕ್ ಪ್ರಾರಬ್ಧ ಹಂಚುವವರ ಜೊತೆಗೆ ಏನು ಹಂಚ್ಬಹುದು ಆಗರ ಸಮಯ ನೀನ್ ಪ್ರಾರಂಭ ಸೊ ನಾವು ಕೊಟ್ಟುಬಿಡ್ರಿ ನಮಗೇನ್ ಸಿಗ್ತದೆ ಸಿಗದೇವಪ್ಪ ಯಾಕೆ ಬ್ರಹ್ಮ ವಿದ್ಯಾ ಅಥವಾ ಬ್ರಹ್ಮಜ್ಞಾನ ಪ್ರಾರಬ್ಧ ವರ್ಷ ಇಲ್ಲ ಅದು ಪುರುಷಾರ್ಥ ವೆಷ ಹ್ಮ್ ಅದಕ್ಕೆ ಏನ್ ಕರೀತಾರೆ ಪರಮ ಪುರುಷಾರ್ಥ ಅಂತ ಕರೀತಾರೆ ನೋವೇ ನಿನ್ನೆ ಬರು ವಿಚಾರ ನೀ ಸಂಕಲ್ಪ ಮಾಡಿದ್ರೆ ಇಲ್ಲಿ ಕೋರ್ಸಿಗೆ ಬರ್ತೀಯ ನೀ ಸಂಕಲ್ಪ ಮಾಡಿದ್ರೆ ಇದು ಬರಂಗಿಲ್ಲ ಇನ್ನೊಬ್ರು ಯಾರೊಬ್ಬಿಗೆ ಪಡ್ಬೇಕು ಯಾರು ಏನ್ ಆಗ್ಬೇಕಾಗಿದೆ ಯಾರ ಹೊಂದಿದ್ದ ನೀನು ಅದನ್ನ ಮುಂದೆರು ನೀ ಸಂಕಲ್ಪ ಮಾಡ್ಬೇಕು ಅಷ್ಟೇ ಇನ್ನೇನಿಲ್ಲ ಇದು ನೀನಕು ಪುಡುಕು ಪುಡುಕು ಪುಡುಕು ಯಾರು ನಿನಗೆ ಯಾರ ಯಾವ ಆಶ್ರಮ ಸಿಗ್ತದೆ ಯಾವ ವಿದ್ಯೆ ಸಿಗ್ತದೆ ಯಾವ ಗುರುಗಳು ಸಿಗ್ತದೆ ಯು ಕಂಟಿನ್ಯೂ ಟ್ವಿ ಶೇಕಿ ಅದಕ್ಕೇನ ರೋಗ ಪಾರ್ಕಿನ್ಸ್ ನಿನ್ ಹೋಲ್ ಬಾಡಿ ಪಾರ್ಕಿನ್ಸನ್ ನಿನ್ ಮನಸ್ಸು ಪಾರ್ಕಿನ್ಸನ್ ನಿನ್ ಬುದ್ಧಿ ಪಾರ್ಕಿನ್ಸನ್ ನಿನ್ ಸಂಕಲ್ಪ ಪಾರ್ಕಿನ್ಸನ್ ನಿನ್ ಕರ್ತೃತ್ವ ಪಾರ್ಕಿನ್ಸನ್ ಗಡಗಡಗಡಗಳನ್ನು ರಂಗಿಯಪ್ಪ ಮಾರ ಏನ್ ಭಾರಿ ಬಾರ್ಯ ಏನಾಗುತ್ತದೆ ಏನಾಗುತ್ತದೆ ಹೇಳಿ ಭಾರಿ ಬಾರ್ಯದ ಏನಾಗುತ್ತದೆ ಸಾಹಿತ್ಯ ಚುನಾವಣಾ ಮುಂದಿನ ಜನ್ಮಕ್ಕೆ ಮತ್ತೆ ಹುಟ್ಟು ಬಂದು ಮತ್ತು ಇದರ ಮುಂದುವರ್ಷ ನೋಡಿ ಅಲ್ಲಿ ಹೇ ಈ ಪೂಜೆ ಸ್ವಾಮೀಜಿ ಏನ್ ಮಾಡ್ತಾರೆ ಬಂದು ನಿಯಮ ಹಾಕಿದ್ದಾರೆ ಈ ಬಾರಿ ಸಂಕಲ್ಪ ಮಾಡ್ಕೊಂಡು ಸ್ವಾಮಿಗೆ ನನ್ನ ಸಂಕಲ್ಪ ನಾನು ಬಂದ ಬಿಡ್ತೇನೆ ಅಂತ ಬರ್ತಾರೆ ನಿಮ್ಮ ಅಮ್ಮನ್ ಪರ್ಮಿಷನ್ ತಗೊಂಡ್ ಬಂದ್ಯಾ ಅಂತ ಹನ್ಯಾಸಿಗಲ್ಲ ಬಿಟ್ಟು ಬಂದ್ರನಿಗೆ ಕೋರ್ಸಿಗೆ ಕೋರ್ಸ್ ಇದ್ಕೊಂಡು ನಿಮ್ಮ ಅಮ್ಮನ್ ಪರ್ಮಿಷನ್ ತಗೊಂಡ್ಯಾ ಅಂತ ಆ ಅಪ್ ತಗೊಂಡಿನಿ ಅಮ್ಮನ್ ತಗೊಂಡ ಅಪ್ಪನ್ ಪರ್ಮಿಷನ್ ನಡೆಯಂಗಿಲ್ಲ ಅಮ್ಮನ್ ಪರ್ಮಿಷನ್ ಬೇಕು ಒಂಬತ್ತು ತಿಂಗಳ ಹೊತ್ತದ್ದು ಹೊಟ್ಟೆವ ಅನ್ವಮ್ಮ ಅಪ್ಪ ಹೊತ್ಕೊಂಡಿಲ್ಲ ಹೋಗ್ಲ ಅಮ್ಮನ್ ಪರ್ಮಿಷನ್ ತಗೊಂಡು ನೀವೇ ಹೇಳಿದ್ರೆ ಸ್ವಲ್ಪ ಸಂಕಲ್ಪ ಮಾಡಿದ್ರೆ ಆಗ್ಬೇಕಂತ ಹೇಳಲ್ವಾ ಆ ಸಂಕಲ್ಪದೊಳಗೆ ಇದು ಕೂಡ ಬಂತು ಯಾವುದು ಅಮ್ಮನ ಕನ್ವಿನ್ಸ್ ಮಾಡೋದು ಹೋಗಿ ಕನ್ವಿನ್ಸ್ ಮಾಡೋದು ನಾನ್ ಯಾಕೆ ಮಾತಾಡ್ತಂದ್ರೆ is I, which is the first. In the same way, we will be thinking about it. I, associated I, is different. Unassociated I, is different. For example, Tadakmitananu, Abhimanitananu, Beve. अभिमान रही नानु आत्मा अभिमान रही जीव अभिमान सहित अहंकार अभिमान सहित अर्थ यह अभिमान रही आत्मा सच्चिदानंद ಅಭಿಮಾನ ಸಹಿತ ಆತ್ಮ ಇದು ಜೀವಾತ್ಮ ಇವರಿಗೇನು ಅಭಿಮಾನ ಪಡ್ಲಿಕ್ಕೆ ಒಂದ ಎರಡ ಬೇಕಾಗಿದೆ ಅಸಂಖ್ಯ ವಿಷಯಗಳು ಶರೀರ ಹುಟ್ಟು ಸಾವು ಇನ್ಕ್ಲೂಡಿಂಗ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಡೆರ್ತ್ಡೇ ಯಾರು ಹ್ಯಾಪಿ ಡೆರ್ಡೇ ಯಾರ ಹ್ಯಾಪಿ ಡೆರ್ತ್ಡೇ ಯಾರು ಹ್ಯಾಪಿ ಬರ್ತ್ ಡೇ ಆನೋರ್ಸ್ ಎವ್ರಿ ಡೇ ಈಸ್ ಅಸೋಸಿಯೇಟೆಡ್ ಡೇ ಅಲ್ಲಿ ಬಿದ್ದಿನಲ್ರಿ ಅಲ್ಲಿ ಇದೇ ಜಾಗ ನೋಡ್ರಿ ನಾನ್ ಬಿದ್ದು ಮತ್ತೆ ಬ್ರೋಕನ್ ಟೇಪ್ ರೆಕಾರ್ಡ್ ತಂದ ಬಿಟ್ಟು ಹಂಗ ಪಯ್ಯ ಪಯ್ಯ ಪಯ್ಯ ಇಲ್ಲೇಲಿ ಬಂದದ್ದು ಹಿಂಗೆಲ್ಲಿ ಮಾಡಿದ್ದು ಅವತ್ತು ಮಾಡಿದರಿ ಹಿಂಗ್ ಮಾಡಿದ್ದೇರಿ ನಾ ಹಂಗ್ ಮಾಡಿದ್ದೇರಿ ಇವರಿಗೆ ಲೈಟ್ ತಂದವನೇ ನಾಗ್ರಿ ಇವರಿಗೆ ಪೋಸ್ಟ್ ಆಫೀಸ್ ತಂದವನೇ ನಾಗ್ರಿ ಈ ರಸ್ತೆ ನಾನೇ ಮಾಡಿಸಿದರಿ ಈ ಪಂಚಾಯತಿ ನಾನೇ ಮತ್ತೆ ಶುರು ಮಾಡಿರುವಂದ್ರ ನಾನ ನಾನ ನಾನ ನಾನ ಯಾವ ನಾನಿದೆ ಇದು ಅಸೋಸಿಯೇಟೆಡ್ ನಾನು ಇದು ಅಭಿಮಾನಿತ ನಾನು ಈ ಅಭಿಮಾನಿತ ನಾನ ಒಂದೊಂದು ವಿಷಯದ ಜೊತೆಗೂ ಬದಲಾಗ್ತಾ ಇರ್ತಾನೆ ಅಭಿಮಾನಿತ ನಾನ ಇದು ಒಂದೊಂದು ವಿಷಯದ ಜೊತೆಗೂ ಬದಲಾಗ್ತಾ ಇರ್ತಾನೆ ಮಾರ್ಕೆಟ್ಗೆ ಹೋಗ್ತಾನೆ ಗ್ರಾಹಕ ಆಗ್ತಾನೆ ಮನೆಗೆ ಬರ್ತಾನೆ ಯಜಮಾನ್ ಆಗ್ತಾನೆ ಆಫೀಸರ್ ಆಗ್ತದೆ ಬದಲಾಗ್ತಾ ಇದ್ದಾರೆ ಇವರು ಭಜನೆ ಕೊಡ್ತಾನೆ ಭಕ್ತನಾಗ್ತಾನೆ ಅಭಿಮಾನಿತ ನಾನು ಆದರೆ ಸಹಜವಾದ ಯಾವ ಅಭಿಮಾನ ರಹಿತನಾದ ನಾನು ಇದೆ ಎಚ್ಚರ ಅದು ಒಟ್ಟ ಬದಲಾಗುವುದು ಸುಮ್ಮನೆ ಒಂದು ತಾರಿಕದೊಳಗೆ ಕಲ್ಪನಾ ಮಾಡ್ಕೊಡ್ರಿ ಓಕೆ ನಾನು ಇದೆಲ್ಲ ಎಲ್ಲ ಡಿಸೋಸಿಯೇಟ್ ಮಾಡ್ಕೊಂಡಂತೆ ಡಿಸ್ಅಸೋಸಿಯೇಟೆಡ್ ನಾನು ಈ ನಾಣಿ ಎಚ್ಚರ ಈ ಎಚ್ಚರದಲ್ಲಿ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ ಕರ್ಮ ಕರ್ತವ್ಯ ಪಾಪ ಪುಣ್ಯ ಧರ್ಮ ಎಲ್ಲ ಆದ್ರೆ ಎಚ್ಚರ ಬದಲಾಗುವುದಿಲ್ಲ ಎಚ್ಚರ ಒಟ್ಟು ಬದಲಾಗುವುದಿಲ್ಲ ಕರೆಂಟ್ ಇರುವಾಗೆ ಬಲ್ಬ್ ಬದಲಾಗ್ತದೆ ಬದಲಿ ಟ್ಯೂಬ್ಲೈಟ್ ಆಗ್ತೇವೆ ಆ ಪಾಯಿಂಟ್ ಟ್ಯೂಬ್ಲೈಟ್ ಅಂತ ಅಂದ್ಬಿಟ್ಟು ಫ್ಯಾನ್ ಪ್ಲಗ್ ಮಾಡ್ತೇವೆ ಟಿವಿ ಪ್ಲಗ್ ಮಾಡ್ತೀವಿ ವಾಷಿಂಗ್ ಮಷಿನ್ ಪ್ಲಗ್ ಮಾಡ್ತೀವಿ ಏನ್ ಬದಲಾಯಿತು ಇಕ್ವಿಪ್ಮೆಂಟ್ಸ್ ಉಪಕರಣ ಡಿವೈಸಸ್ ಬದಲಾದವು ಉಪಕರಣಗಳು ಬದಲಾಗುವುದು ಅದು ಒಂದು ಬದಲಾಗಲಿಲ್ಲ ಏನ್ ಬದಲಾಗಲಿಲ್ಲ ಅದಕ್ಕೆ ಜಲ್ದಿ ಶಾಕ್ ಹೊಡಿಸೋದು ಎಟ್ ಎಟ್ ಜಲ್ದಿ ಶಾಕ್ ಹೊಡಿತದೆ ಅಟ್ ಆತ್ಮಜ್ಞಾನ ಜಲ್ದಿ ನಾನು ಎಚ್ಚರ ಶಾಕ್ ನಾನು ಎಚ್ಚರವೇ ಸಮಿ ಶರೀರದ ಅದು ಉಪಕರಣ ಇರುತಂಕ ಇರ್ತದೆ ಅದು ಕೆಲಸ ಮೂಗ್ ಬರೋದು ಹೋಗ್ತದೆ ಮನಸ್ಸು ಗುತ್ತಿಗಳು ಉಪಕರಣ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಕ್ರಿಯೆಗಳು ಅವು ಉಪಕರಣಗಳು ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಇಂದ್ರಿಯಗಳು ತ್ವಚೆ ಈ ಇಂದ್ರಿಯಗಳು ಉಪಕರಣಗಳು ಉಪಕರಣನೇ ನಾನಲ್ಲ ನಾನು ಸದಾ ಎಚ್ಚರ ಸದಾ ಎಚ್ಚರ ನಾನು ವರ್ತಮಾನದ ಸದಾ ಎಚ್ಚರವೂ ಇಲ್ಲದೆ ಹೋದರೆ ಭೂತಕಾಲವೂ ಇಲ್ಲ ನಾನು ವರ್ತಮಾನದ ಸದಾ ಎಚ್ಚರ ಇಲ್ಲದೆ ಹೋದರೆ ಭವಿಷ್ಯತ್ತು ಇಲ್ಲ ನಾನು ಎಚ್ಚರದ ಸದಾ ಎಚ್ಚರ ವರ್ತಮಾನದ ದಿನವೂ ಹೋದರೆ ನಿನ್ನೆ ದಿನವೂ ಇಲ್ಲ ನಾಳಿನ ದಿನವೂ ಇಲ್ಲ ವರ್ತಮಾನದ ಕಳೆದ ಕಳೆದ ಗಂಟೆಯೂ ಇಲ್ಲ ಮುಂದಿನ ಗಂಟೆಯೂ ಇಲ್ಲ ವರ್ತಮಾನದಲ್ಲಿ ನಾನು ಪ್ರತಿಕ್ಷಣವೂ ಎಚ್ಚರ ಎಚ್ಚರ ಎಚ್ಚರ ಹುಟ್ಟು ಸಾವು ರಹಿತವಾದ ಎಚ್ಚರ ಭಾಮಹ ನ ಭಾಮಹ ಒಯಂತೂ ಸರ್ವತ್ರ ಸದಾಚ ಭಾಮಹ ನ ಭಾಮಹ ನಾನು ಬೆಳಗದೇ ಇರುವಂತಹ ದೇಶ ಇಲ್ಲ ಸಮಯ ಇಲ್ಲ ನ ಕದ ಕದ ಅಂದ್ರೆ ಸಮಯ ಕಾಪಿ ಅಂದ್ರೆ ಎಲ್ಲೆಲ್ಲಿಯೂ ನಾನು ಬೆಳಗದೇ ಇರುವಂತಹ ಯಾವ ದ್ವೇಷವೂ ಇಲ್ಲ ನಾನು ಬೆಳಗದೇ ಇರುವಂತಹ ಯಾವ ಸಮಯವೂ ಇಲ್ಲ ಹಾಗಾಗಿ ಏನ್ ನಿಮ್ಮ ಸಿದ್ಧಾಂತ ವಯಂತೂ ನಾನಾದರೋ ಸಚ್ಚಿದಾನಂದನಾದ ನಾನಾದರೋ ಸರ್ವತ್ರ ಸದಾಚ ಭಾಮಹ ಎಲ್ಲೆಲ್ಲಿಯೂ ಎಂದೆಂದಿಗೂ ಎಲ್ಲೆಲ್ಲಿಯೂ ಅಂದ್ರೆ ದೇಶಾತೀತ ಎಂದೆಂದಿಗೂ ಅಂದ್ರೆ ಕಾಲಾತೀತ ಅರ್ಥ ಮಾಡ್ಕೊಳ್ಳಿ ಶಬ್ದಗಳನ್ನು ಹೇಗೆ ಪ್ರಯೋಗ ಮಾಡುತ್ತಾರೆ ಅದೇ ಭಾವದಲ್ಲಿ ಅರ್ಥ ಮಾಡ್ಕೊಬೇಕು ಎಂದೆಂದಿಗೂ ಅಂದ್ರೆ ದೇಶಾತೀತವಾಗಿ ಎಂದೆಂದಿಗೂ ಅಂದ್ರೆ ಎಲ್ಲೆಂದಿಗೂ ಅಂತಂದ್ರೆ ದೇಶಾತೀತವಾಗಿ ಎಂದೆಂದಿಗೂ ಅಂದರೆ ಕಾಲಾತೀತವಾಗಿ ನಾನು ದೇಶಾತೀತ ಕಾಲಾತೀತ ಸತ್ ಮಾತ್ರ ಆಗಿದ್ದೇನೆ ಸಚ್ಚಿಧಾನಂದ ಅನಂತ ಆತ್ಮನೆಯಾಗಿದ್ದೇನೆ ದೇಹಾತ್ಮ ಭಾವೇ ಜ್ಞ ಜಲೌ ಸನೌಕ ದೇಹೇ ಹೃದಿ ದೀಪ್ತ ಆತ್ಮ ಕ್ರಮ್ಯ ದೇಹಂ ಜಗಚ ಪೂರ್ಣ ವರಸ್ಯೇಯಂ ತನು ಮಾತ್ರ ದೇಹಾತ್ಮೇದೌ ಸೇ ಸಹ ಸನೌ ೇಹಾತ್ಮ ಭಾವೇ ಜ್ಞಜೌ ಸನೌಕೇ ಹೃದಿ ದೀಪ್ತ ಆತ್ಮ ಅದ್ರ ವೇಕ್ಯ ಅಂತ ಹೇಳಬಾರ್ದು ಈಗ ನಾವು ಆರ್ ಬಿಡಿಸಿಬಿಟ್ಟಿ ನೋಡಿ ಅದ್ರ ಏಕಸ ೇಹೇ ಹೃದ ಆತ್ಮ ಅಕ್ರಮ್ಯ ದೇಹಂ ಜಗಚ್ಚ ಪೂರ್ಣ ಪರಸ್ಯ ಮೇಯಂತನೂತ್ರ ನಮದ ಪೂರ್ಣಮಿಹಂ ಪೂರ್ಣ ಪೂರ್ಣಮೇನಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಿ ಶಾಂತಿ ಶಾಂತಿ ಹರಿ ಹರಿ ಜಯ ಶ್ರೀ ಸದ್ಗುರುನಾಥ ಮಹಾರಾಜ <ußen>